ಧರ್ಮಸರ್ಮಸ್ವರೂ ಅವತಾರರಿಷ್ಠಾ ರಮಕೃಷ್ಣ ನಮಃ ವಸುದೇವಸುತ ಕಂಸಚಾಡೋರರ್ದೀ ಪರಮ ಕೃಷ್ಣ ವಂದೇ ಜಗದ್ಗುರು जयति-जगति-मायां धवस्ते वचन ಜಯತಿ ಜಗತಿ ಮಾಯವಸ್ತೆ ವಚನವಚನ ಕೇವಲ ಚಾಕಲಯ್ಯ ಧ್ರವ ಪದೃಪೋಯ ಸಕಲಕುಶಲ ಪಾತ್ರ ಬ್ರಹ್ಮಪುತ್ರಸ್ತ್ರ पाठान हमें तरगत बहुश मूव सूत्र वे आगे मरवी ना हेल्कते दयी राजगृह भोजनादिशु तथत्वा ೋಷಾತಿರ್ವಾ ತಾಹ್ಯಾಕ್ಷು ತ ಗಾಯ ಆಚಾರ್ಯಾ ತು ವಿಷಯತ್ಯ ಅವ್ಯಾವೃತ್ತೋಕೇಪಿ ಭಗವದ್ಗುಣಶ್ರವಣ ಕೀರ್ತನಾ ಮುಖ್ಯತಸ್ತು ಮಹತ್ ಕೃಪಾತ್ೃಶಾತ್ವಾ ಮಹತ್ಸಸ್ತು ದುರ್ಲಭೋಗಮ್ಯೋ ಮೋಘ ಲಭ್ಯತೆ ಪಿತ ಭೇದ ತದೇ ಸಾಧ್ಯ ತದೇ ಸಾಧ್ಯ ಯಜ್ಯ ಕಮಕ್ರೋಧಮೋಹಸ್ಮೃತಿಭ್ರಂಶ ಬುಧಿಶನಾಶ ಕಾರಣ ಿಂತ ಅಪಿಮೇ ಕರ ಮಾಂ ಯಜತಿ ಯೋ ಮಹಾನುಭಾವ ಸೇವತೆ ಯೋ ನಿ ಿಕ್ತ ಯೋ ಲೋಕಬಂಧುನ್ಮೂಲಯತಿ ನಿಸ್ತ್ರೈಗುಣ್ಯೋತಿ ಯ ಕರ್ಮ್ ತ್ಯಜತಿ ಕರ್ಮತಿ ತೋ ನಿರ್ದ್ವಂದ್ವೋತಿ ಯೋ ವೇದಿ ಸನ್ಯಸ್ಯ अनुरागं ಕೇವಲ ಅವಿಚ್ಿ ಅನುರಗ ಲಭತೆ ಸತರತಿ ಶಲೋಕ ಪ್ರೇಮಸ್ವ ಮೂಸ್ವಾಧನವತ್ ಪ್ರಶೆ ಕ್ವಾ ಗುಣರಹಿತ ಕಾಮನಾರ ಪ್ರತಿಕ್ಷಣಮ ಅವಿಚ್ಛಿ ಸೂಕ್ಷ್ಮತರ ಅನುಭವ ತತ್ ಪ್ರಾಪ್ಯ ತಲೋಕಾಯಿ ತೃಣೋತಿ ತದೇ ಭಾಷಯ ಚಿಂತಯತಿ ಗೌಣೀ ತ್ರಗುಣಭೇದ ಆರ್ತೇದ್ವಾ ಉತ್ತರಸ್ತರಸ್ ಪೂರ್ವಪೂರ್ವಾಶ್ರೇಯ ಭ್ಯ ಭ ಪ್ರಣಂತರಪೇಕ್ಷ ಸ್ವಯಂ ಪ್ರಮತ್ ಶಾಂತಿ ಪರಮಂದ प्रतिज्ञा सूत्र शुरू नारद भक्त कुछ ना व्याख्यान अंत प्रतिज्ञ नम प्रतिज्ञ व्याख्यान शुरुम्ता ಪರಮ್ರೇಮರೂಪ ಅಂತ ನಾನು ಹೇಳಿದ್ದೇನೆ ಕಳೆದ ತರಗತಿಯಲ್ಲಿ ಇದೇ ಸೂತ್ರದ ಬಗ್ಗೆ ಚರ್ಚೆ ನಡೀತಾ ಇತ್ತು ಪರಮ ಪ್ರೇಮ ರೂಪ ಅಂತ ಹೇಳಿದ್ರೆ ಏನು ಯಾಕೆತ್ತು ಆದರೆ ಅಂತ ಹೇಳಿ ಯಾಕೆ ಸೇರಿಸಿದ್ರು ಅಸ್ಮಿನ್ ಅಂದರೆ ಪರಮಾತ್ಮನಲ್ಲಿ ಪರಮ್ರೇಮ ರೂಪ ಈ ಪರಮ ಪ್ರೇಮ ಅನ್ನುವಂತಹ ಒಂದು ಶಬ್ದವನ್ನ ರೂಪ ಮೊದಲನೇದಾಗಿ ರೂಪ ಅನ್ನುವಂತಹ ಒಂದು ಶಬ್ದವನ್ನ ಅವರು ಆ ಭಕ್ತಿಯ ಬಾಹ್ಯ ಲಕ್ಷಣವನ್ನು ವಿವರಿಸುತ್ತಾ ಹೇಳ್ತಾ ಇದ್ದಾರೆ ಭಕ್ತಿಯ ಬಾಹ್ಯ ಲಕ್ಷಣ ಯಾವ ರೀತಿ ಹೊರಗಡೆ ಒಬ್ಬ ಮನುಷ್ಯ ನೀವು ಉದಾಹರಣೆಗೆ ತೆಗೆದುಕೊಂಡ್ರೆ ಅವನು ಉರ್ದುವಾಗಿದ್ದಾನೋ ಗಿಡ್ವಾಗಿದ್ದಾನೋ ಕಪ್ಪಾಗಿದ್ದಾನೋ ಬಿಳಿಯಾಗಿದ್ದ ಅನ್ನೋದು ಬಾಹ್ಯ ಲಕ್ಷಣ ಆ ವ್ಯಕ್ತಿ ಒಳ್ಳೆಯವನೋ ಕೆಟ್ಟವನೋ ಅಂತ ಕಂಡು ಹಿಡಿತಕ್ಕಂಥದ್ದು ಸ್ವರೂಪ ಲಕ್ಷಣ ಒಳಗಡೆ ಆ ವ್ಯಕ್ತಿಯ ಒಳಗಡೆ ಸತ್ವ ಏನಿದೆ ಅಂತ ಹೇಳ್ತಕ್ಕಂಥದ್ದು ಈ ಮುಂದೆ ಹೇಳುವಂತಹ ಸೂತ್ರದಲ್ಲಿ ಈ ಸೂತ್ರ ಸಾತ್ವಸ್ಮಿನ್ ಪರಮ ಪ್ರೇಮ ರೂಪ ಮತ್ತು ಅಮೃತ ಸ್ವರೂಪ ಈ ಎರಡು ಸೂತ್ರಗಳಲ್ಲಿ ನಾವೂ ಭಕ್ತಿಯ ರೂಪವನ್ನು ಮತ್ತು ಅದರ ಒಳಗಡೆ ಇರ್ತಕ್ಕಂತಹ ಸ್ವರೂಪವನ್ನ ವಿವರಿಸ್ತಾ ಇದ್ದಾರೆ ಈ ಪರಮ ಅನ್ನುವಂತಹ ಒಂದು ಶಬ್ದವನ್ನು ಅವ್ರು ಯಾಕೆ ಬೆಳೆಸಿದ್ರು ಯಾರು ಅರ್ಥದಲ್ಲಿ ಬೆಳೆಸಿದ್ರು ಅಂತ ಹೇಳಿ ನಾನು ಕಳೆದ ಬಾರಿ ಹೇಳಬೇಕು ಇದೆಲ್ಲ ನಾವೀಗ ತಿಳ್ಕೊಳ್ಬೇಕು ಕಳಕಾರ್ಗಕ್ಕೇ ಆಗಿತ್ತು ಕಣ್ಣಿಗೆ ಕಾಣುವಂತಹ ವಸ್ತು ಮೊದಲೇ ಕಣ್ಣಿಗೆ ಕಾಣುವಂತಹ ವಸ್ತುಗಳಿವಲ್ಲ ಇದನ್ನು ಹೇಗೆ ವಿವರಿಸುವುದು ಕಣ್ಣಿಗೆ ಕಾಣುವ ರೀತಿಯಲ್ಲಿ ಕಟ್ಟುವ ರೀತಿಯಲ್ಲಿ ನಿಮಗೆ ಹೇಗೆ ವಿವರಿಸುವುದು ಅದಕ್ಕೆ ತೈತ್ತಲ್ಯ ಉಪನಿಷತ್ತಿನ ಉದಾಹರಣೆಯನ್ನು ಕೊಟ್ಟೆ ಹೇಗೆ ಅವರು ಆನಂದವನ್ನು ಹಂತ ಹಂತವಾಗಿ ಹಂತ ಹಂತವಾಗಿ ವಿವರಿಸ್ತಾ ಹೋಗ್ತಾರೆ ಹಾಗೆಯೇ ಇಲ್ಲೂ ಕೂಡ ಭಕ್ತಿಯನ್ನು ವಿವರಿಸುವಾಗ ಭಕ್ತಿ ಅಂದ್ರೆ ಏನು ಅಂತ ನೀವು ಕೇಳ್ತೀರಾ ಪ್ರಶ್ನೆ ನಾರದರು ಹೇಳ್ತಾ ಇದ್ದಾರೆ ಅದು ಪ್ರೇಮ ರೂಪ ಅಂತ ಹೇಳುವುದು ಅಂದ್ರೆ ಅದು ಭಕ್ತನಾದನು ಭಗವಂತನನ್ನು ಪ್ರೀತಿಸುವ ರೂಪದಲ್ಲಿ ಇರ್ತದೆ ಹಾಗಿದ್ರೆ ನಿಮಗೊಂದು ಪ್ರಶ್ನೆ ಹೇಳ್ತದೆ ಸಾಮಾನ್ಯವಾಗಿ ಲೋಕದಲ್ಲಿ ನಾವು ಪ್ರೀತಿಸುತ್ತೇವೆ ಹಾಗಿದ್ರೆ ಅದೇ ಪ್ರೀತಿಯನ್ನು ಅಷ್ಟೇ ಪ್ರೀತಿಯನ್ನು ಭಗವಂತ ನಡೀಕೊಟ್ರೆ ಸಾಕಲ್ಲ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಆಹಾ ಅಲ್ಲ ಅದಕ್ಕೆ ಇನ್ನೊಂದು ಪದ ಸೇರಿಸಿದ್ದೆ ಅನ್ನ ಏನದು ಪರಮ ಇಷ್ಟಲ್ಲ ಇಷ್ಟು ಅಂತ ಆ ಈಗ ಸ್ವಲ್ಪ ಬುದ್ಧಿಗೆ ಬಂತು ಇಷ್ಟಲ್ಲ ಇಷ್ಟು ಅಂತ ಇದು ಒಂದು ಅರ್ಥ ಪರಮ ಹೆಚ್ಚು ನಾವು ಎಷ್ಟು ನಮ್ಮ ಬಂಧು ಬಾಂಧವನ್ನ ಪ್ರೀತಿಸ್ತೇವೆಯೋ ಅದಕ್ಕಿಂತಲೂ ಅನಂತಪಟ್ಟು ಹೆಚ್ಚು ಆ ಭಗವಂತನಲ್ಲಿ ಏಕ ಪ್ರಕಾರವಾಗಿ ಗಂಗಾ ನದಿಯು ಆ ಸಮುದ್ರವನ್ನು ಸೇರುವಂತೆ ಏಕ ಪ್ರಕಾರವಾಗಿ ಮನಸ್ಸು ಹರಿತಾ ಇದ್ದರೆ ತಿಳ್ಕೊಳ್ಳಪ್ಪ ಆಗ ಭಕ್ತಿ ನಿನ್ನಲ್ಲಿ ಭಕ್ತಿ ಜಾಗೃತವಾಗಿದೆ ನಿನ್ನಲ್ಲಿ ಭಕ್ತಿ ಉದಯವಾಗಿದೆ ಅಂತ ತಿಳ್ಕೋ ಅದು ಒಂದು ಅರ್ಥ ಆಯ್ತು ಇನ್ನೊಂದು ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಪಾರ ಅಂತಕ್ಕಂಥದ್ದು ಯಾಕೆ ಬೆಳೆಸಿದ್ದಾರೆ ಅಂತ ಹೇಳಿದ್ರೆ ಕ್ವಾಲಿಟಿ ವೈಸ್ ಈಗ ಕ್ವಾಂಟಿಟಿ ವೈಸ್ ಹೇಳಿದ್ರು ಪರಿಮಲನದ ರೂಪದಲ್ಲಿ ಹೇಳಿದ್ರು ಇಷ್ಟಲ್ಲ ಇಷ್ಟು ಅಂತ ಕ್ವಾಲಿಟಿ ವೈಸ್ ಅಂದ್ರೆ ಅಂತಸ್ವತ್ವದ ರೂಪದಿಂದ ಹೇಳ್ತಾ ಇದ್ದಾರೆ ನಾವು ಒಬ್ಬ ನಮ್ಮ ಜೀವನದಲ್ಲಿ ನಾವು ಒಬ್ಬ ಪತಿ ಪತ್ನಿಯನ್ನ ಪತ್ನಿ ಆದವನು ಪತಿಯನ್ನ ತಾಯಿಯಾದವಳು ಮಗನನ್ನ ಮಗುವನ್ನ ಅಥವಾ ಮಗು ತನ್ನ ತಾಯಿಯನ್ನ ತಂದೆಯನ್ನ ಯಾವ ಪ್ರಮಾಣದಲ್ಲಿ ಹೇಗೆ ಪ್ರೀತಿಸ್ತದೆ ಅಂತ ಆ ಪ್ರೀತಿಯನ್ನು ಇಲ್ಲಿ ಹೇಳ್ತಾ ಇಲ್ಲ ಅಂತ ತಿಳಿಸೋದಕ್ಕೆ ಪಾರಮ್ಮ ಅಂತ ಹೇಳ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಆ ಎಲ್ಲ ಬಗೆಯ ಪ್ರೀತಿಗಳಲ್ಲಿ ಒಂದು ಜ್ಞೀತಿ ಇದೆ ಒಂದು ಲಿಮಿಟ್ ಇದೆ ಆ ಲಿಮಿಟ್ ಅನ್ನು ಕ್ರಾಸ್ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ ಆ ಪ್ರೀತಿಯಲ್ಲ ಆ ಪ್ರೀತಿಯನ್ನು ಹೀಗೆ ಡೈವರ್ಟ್ ಮಾಡು ಅಂತ ಭಗವಂತನಲ್ಲಿ ಡೈವರ್ಟ್ ಮಾಡಿ ಆಗ ಆ ಪ್ರೀತಿ ಅಂತಕ್ಕಂಥದ್ದು ಅನಂತವಾಗ್ತದೆ ತಂದೆ ತಾಯಿ ಪತಿ ಪತ್ನಿ ಅಂತಕ್ಕಂಥ ಒಂದು ವ್ಯಕ್ತಿತ್ವ ಸೀಮಿತ ವ್ಯಕ್ತಿತ್ವ ಅದೇ ಭಗವಂತ ಅದು ಅನಂತ ವ್ಯಕ್ತಿತ್ವ ಯಾವಾಗ ಈ ಪ್ರೀತಿ ಅಂತಕ್ಕಂಥದ್ದು ಅನಂತವಾದ ವ್ಯಕ್ತಿತ್ವದಲ್ಲಿ ಹರಿತದೋ ಆಗ ಅದು ಅನಂತವಾಗಿದೆ ಯಾವಾಗ ಇದೇ ಪ್ರೀತಿ ಅಂತಕ್ಕಂಥದ್ದು ಶಾಂತವಾಗಿ ಕೆಲವೇ ಕೆಲವು ವ್ಯಕ್ತಿಗಳಲ್ಲಿ ಹರಿತದೋ ಆಗ ಇದು ಶಾಂತವಾಗುತ್ತೆ ಅದಕ್ಕೆ ನಿಮ್ಮ ಲೌಕಿಕ ಭಾಷೆಯಲ್ಲಿ ಮಾತ್ರ ಪ್ರೀತಿ ಅಂತ ಹೆಸರು ಅಷ್ಟೇ ನಿಮ್ಮ ಲೌಕಿಕ ಭಾಷೆಯಲ್ಲಿ ಮಾತ್ರ ಪ್ರೇಮ ಅಂತ ಹೆಸರು ಆದರೆ ಆಧ್ಯಾತ್ಮಿಕ ಭಾಷೆಯಲ್ಲಿ ಅದಕ್ಕೆ ಗೋಹ ಅಂತ ಹೆಸರು ಅದಕ್ಕೆ ಕಾಮ ಅಂತ ಅಷ್ಟೇ ಅಜ್ಞಾನ ಮೂಲ ಹೆಸರು ಆದ್ದರಿಂದ ಈ ಪದವನ್ನು ಬೆಳೆಸ್ತಾ ಇದ್ದಾರೆ ಪಹದ ಉಪನಿಷತ್ನಲ್ಲಿ ನೋಡ ಬರ್ತದೆ ಏಕಸ್ ಅನ್ಯಾನಿ ಭೂತಾನಿ ಮಾತ್ರ ಅಂತ ಇದ್ದಾರೆ ನಾವು ಪ್ರತಿನಿತ್ಯವೂ ಇನ್ನೊಂದು ವಸ್ತುವಿನಿಂದ ಇನ್ನೊಬ್ಬ ವ್ಯಕ್ತಿಯಿಂದ ಏನೋ ಒಂದಿಷ್ಟು ತೃಪ್ತಿ ಆನಂದವನ್ನು ಪಡ್ತಾ ಇದ್ದೀವಿ ಅಂತ ಭಾಸವಾಗುತ್ತಲ್ಲ ನಮಗೆ ಪ್ರತಿನಿತ್ಯ ವ್ಯವಹಾರದಲ್ಲಿ ಭಾಸವಾಗುತ್ತಲ್ಲ ಆದಂತ ಇರ್ತದಲ್ಲ ಅದೆಲ್ಲವೂ ಕೂಡ ಆ ಏಕಸ್ಥ ಆನಂದ್ಯಾ ಆ ಪರಮಾತ್ಮನ ಆನಂದ ಏನಿದೆಯೋ ಅದರ ಎಲ್ಲೋ ಒಂದು ಕಿಂಚಿತ್ತ ಅಂಶವನ್ನು ಹಿಡ್ಕೊಂಡಿದೆ ಆ ಆನಂದದ ಒಂದು ಕಿಂಚಿತ್ ಇಲ್ಲಿ ಪ್ರತಿಫಲವಾಗ್ತಾ ಇದೆ ಕನ್ನಡಿಯಲ್ಲಿ ಸೂರ್ಯನ ಬಿಂಬವನ್ನು ನೋಡಿ ನೀವು ಹೇಳ್ತಾ ಇದ್ರೆ ಇದೇ ಸೂರ್ಯ ಹಾಗೆಯೇ ಇನ್ನೊಂದು ವಿಷಯ ವಸ್ತುವಿನಲ್ಲಿ ಅಥವಾ ಇನ್ನೊಂದು ವ್ಯಕ್ತಿಯಲ್ಲಿ ಸಿಗುವಂತ ಆನಂದವನ್ನು ನೋಡ್ಕೊಂಡು ಹೇಳ್ತಾ ಇದ್ರೆ ಆಹಾ ಇದೇ ಪರಮಾನಂದ ಅಂತ ಆದ್ರೆ ಅಲ್ಲ ಈ ವ್ಯಕ್ತಿತ್ವ ತೆಗಿ ಭಗವಂತನಡಿಗೆ ಕೊಡಿ ಆ ಆನಂದ ಆಗ ನೋಡಿ ಅದಕ್ಕೆ ನಿಜವಾದ ಆನಂದ ಏನು ಅಂತ ಆಗ ನಿಮ್ಗೆ ಗೊತ್ತಾಗತ್ತೆ ಅಯ್ಯೋ ಇದು ಏನು ಅಲ್ಲ ಅಂತ ಅದು ಪರಮಾನಂದ ಇದು ಏನು ಅಂದ ಆನಂದದ ಕೇವಲ ಒಂದು ಏನಂತಾರೆ ಒಂದು ರಿಫ್ಲೆಕ್ಷನ್ ಅಂತ ಹೇಳ್ತಾರೆ ಛಾಯೆ ಮಾತ್ರ ಅಷ್ಟೆ ಈ ಆನಂದವು ನಾವು ಸಿಗಬೇಕಾದ್ರೆ ಆ ಆನಂದ ಆದರೆ ಹಿಂದೆಯಲ್ಲದ ಇಲ್ಲ ಅದಕ್ಕೋಸ್ಕರ ಈ ಆನಂದ ಸಿಗ್ತಾ ಆ ಆನಂದವೇ ಇಲ್ಲದೆ ಹೋದ್ರೆ ಆ ಭಗವಂತ ಅನ್ನುವಂಥ ಆನಂದವೇ ಇಲ್ಲದೇ ಹೋದ್ರೆ ನಮಗೆ ಈ ಆನಂದವು ಒಬ್ಬರಿಂದ ಸಿಗುವುದಿಲ್ಲ ಒಂದರಿಂದ ಸಿಗುವುದಿಲ್ಲ ಯಾವುದೇ ವಿಷಯ ವಸ್ತುವಿನಿಂದಲೂ ಸಿಗುವುದಿಲ್ಲ ಇದು ತಾತ್ಪರ್ಯಾಜ್ಞವಲ್ಕ್ಯ ಶುಕ್ಲವೇ ಇಲ್ಲ ಈ ಬೃಹದಾರಣ ಬರ್ತದೆ ಯಾಜ್ಞವಲ್ಕ್ಯ ಎಷ್ಟೊಂದಲ್ಲ ಸಂಪಾದನೆ ಮಾಡಿರ್ತಾನಲ್ಲ ನಂತರ ಅವನಿಗೆ ಬ್ರಹ್ಮಜ್ಞಾನ ಆದಮೇಲೆ ಈಗ ನಾನು ಸನ್ಯಾಸವನ್ನು ತೆಗೆದುಕೊಳ್ತೇನೆ ಅಂತ ಹೇಳಿ ಅವನು ಡಿಕ್ಲೇರ್ ಅವನು ಅವನಿಗಿಬ್ಬರು ಪತ್ನಿಯರು ಒಬ್ಬಳು ಮೈತ್ರೇಲಿ ಇನ್ನೊಬ್ರು ಕಾತ್ಯಾಯಿನಿ ಕಾತ್ಯಾಯಿನ ಹೇಳ್ತಾನೆ ನೋಡು ನಿನಗೆ ನನ್ನ ಏನೋ ಈ ಆಸ್ತಿ ಇದೆ ಈ ಆಸ್ತಿಯ ಒಂದು ಪಾಲನ್ನು ನೀನು ಕೊಟ್ಟು ತಗೋ ಅವಳು ಸಂತೋಷದಿಂದ ತಗೊಂಡ್ಬಿಡ್ತಾಳೆ ಅದನ್ನು ಮೈತ್ರಿ ಇದ ಮೈತ್ರಿ ಆಕೆ ಸೂಕ್ಷ್ಮವತಿ ಸಾಧ್ವಿ ಅವಳು ಇನ್ನೇನು ಧರ್ಮಜ್ಞಾನಕ್ಕೆ ಹತ್ರವಾಗಿರ್ತಾಳೆ ಯಾಕಂದ್ರೆ ಆ ಪತಿ ಶುಶ್ರೂಷೆಯಲ್ಲೇ ತನ್ನ ಎಲ್ಲ ಕಲ್ಮಶಗಳನ್ನು ಕಳೆದುಕೊಂಡು ತಯಾರಾದಂತಹ ಹಸನಾದ ಭೂಮಿಯಾಗಿರ್ತಾಳ ಮೈತ್ರಿ ಯಾಕೆ ಅವ್ರ ರೀತಿಯ ಅವಳನ್ನು ಪ್ರಶ್ನೆ ಮಾಡ್ತಾನೆ ನಾನೀಗ ಮೂರು ಏಷಣಗಳನ್ನು ಬಿಟ್ಟು ಪುತ್ರೈಷಣ ವಿತ್ತೈಷಣ ಲೋಕೈಷಣ ಆಸೆಗಳು ಪುತ್ರನನ್ನು ಹೊಂದಬೇಕನ್ನುವಂಥ ಆಸೆ ಸಂಪತ್ತನ್ನು ಹೊಂದಬೇಕನ್ನುವಂಥ ಆಸೆ ಕೀರ್ತಿಯನ್ನು ಹೊಂದಬೇಕಂಥ ಆಸೆ ಅದನ್ನೆಲ್ಲ ಬಿಟ್ಟು ನಾನೀಗ ಸನ್ಯಾಸವನ್ನು ಸ್ವೀಕರಿಸ್ತೇನೆ ಅದಕ್ಕಿಂತ ಮುಂಚೆ ನಿನ್ನ ಜೀವನಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿ ಹೋಗ್ಬೇಕು ನಾನು ನಿನಗೆ ಇಂದಿಷ್ಟು ಪಾದ ತಗೋ ಅಂತ ಆಗ ಮೈತ್ರಿಯ ಒಂದು ಪ್ರಶ್ನೆ ಕೇಳ್ತಾ ಈ ಒಂದು ಸಂಪತ್ತಿನಿಂದ ನನಗೆ ಆನಂದ ಸಿಕ್ತದೆಯೋ ಈ ಒಂದು ಸಂಪತ್ತಿನಿಂದ ನನಗೆ ಅಮೃತತ್ವ ಸಿಕ್ತದೆಯೋ ನಾನು ಮರಣವನ್ನು ಪಾರು ಮಾಡ್ತೇನೆಯೋ ನಾನು ಸಾಯದೇ ಇರುವಂತೆ ಆಗ್ತದೆಯೋ ನೋಡಿ ಅವಳು ಕೇವಲ ಈ ಆಮಿಷಕ್ಕೆ ಬಾಯಿಗೊಂಡಿಲ್ಲ ಅವಳು ಎಂಥ ಪ್ರಶ್ನೆ ಹಾಕುದು ತಕ್ಷಣ ಯಾಜ್ಞವಲ್ಕನ ಬಾಯಿಯಿಂದ ಬರೆಸದ್ದು ಬ್ರಹ್ಮಜ್ಞಾನ ಪತಿಯ ಪತಿಯೇ ಗುರುವಾದವೇ ಅವಳಿಂದ ನಮಗೆ ಅತ್ಯಂತ ಈ ಪ್ರಾಶಸ್ತ್ಯವಾದಂತಹ ಈ ಒಂದು ಉಪನಿಷತ್ತಿನ ಭಾಗ ನಮಗೆ ಸಿಕ್ಕಿದೆ ಅವನು ಎಷ್ಟು ಚೆನ್ನಾಗಿ ಹೇಳ್ತಾನೆ ಅರೇ ಮೈತ್ರೇಯಿ ಈ ಲೋಕದಲ್ಲಿ ಈ ಮನುಷ್ಯರು ಸತಿ ಪತಿಯನ್ನ ಪ್ರೀತಿಸ್ತಾಳಲ್ಲ ಪತಿಗಾಗಿ ಪ್ರೀತಿಸುವುದಿಲ್ಲ ಆತ್ಮಕ್ಕಾಗಿ ಪ್ರೀತಿಸ್ತಾ ಇದ್ದಾಳೆ ಪತಿಯಾಗವನು ಸತಿಯನ್ನು ಸತಿಗೋಸ್ಕರ ಪ್ರೀತಿಸ್ತಾ ಇಲ್ಲ ಆತ್ಮನಿಗೋಸ್ಕರ ಪ್ರೀತಿಸ್ತಾ ಇದ್ದಾಳೆ ವಿಷಯ ಅದವನು ವಿಷಯ ವಸ್ತುವನ್ನು ಪ್ರೀತಿಸ್ತಾನಲ್ಲ ಹಾ ಅಂತ ಬಾಯ್ ಬಿಡ್ತಾನಲ್ಲ ಹಗಲು ರಾತ್ರಿ ಅದು ಆ ವಿಷಯ ವಸ್ತುಗಳಿಗೋಸ್ಕರ ಅಲ್ಲ ಆತ್ಮನಿಗೋಸ್ಕರ ಪ್ರೀತಿಸ್ತಾ ಇದ್ದಾರೆ ಅವನು ತನ್ನನ್ನು ಪ್ರೀತಿಸ್ತಾನಲ್ಲ ತನ್ನ ದೇಹಕ್ಕಾಗಿ ಅಲ್ಲ ಆತ್ಮ ಇಲ್ಲಿ ಇದ್ದಾನೆ ಅನ್ನುವಂತಹ ಒಂದು ವಿಶ್ವಾಸದಿಂದ ಆ ಆತ್ಮನಿಂದ ಸಿಕ್ಕುವಂತಹ ಆ ಸುಖ ಅದೇನಿದೆಯೋ ಅದಕ್ಕೋಸ್ಕರ ಅವನು ತನ್ನನ್ನು ಪ್ರೀತಿಸ್ತಾ ಇದ್ದಾನ ಹೇಳ್ತಾನೆ ಒಂದು ಸ್ಟೇಟ್ಮೆಂಟು ಆತ್ಮಷ್ಟು ಕಾಮಾಯ ಸರ್ವ ಪ್ರಿಯಂ ಭವತಿ ಎಂತಹ ಸ್ಟೇಟ್ಮೆಂಟ್ ಈ ಜಗತ್ತಲ್ಲಿ ಏನೇನು ನಮಗೆ ಪ್ರಿಯ ಪ್ರೀತಿ ಚೆನ್ನಾಗಿದೆ ಇದರಿಂದ ಆನಂದ ಸಿಗ್ತಾ ಇದೆ ಅಂತ ಅನ್ನಿಸ್ತಾ ಇದೆಯೋ ಇದೆಲ್ಲರೂ ಅನಿಸ್ತಾ ಇರೋದು ಹೇ ಮೈತ್ರಯಿ ಆ ವಸ್ತುವಿನ ಆತ್ಮವಿದೆ ಅದಕ್ಕೋಸ್ಕರ ಆ ಆತ್ಮದ ಒಂದು ಏನು ಆ ಇದೆಯೋ ಆನಂದ ಇದೆಯೋ ಅದರಿಂದ ನಮಗೆ ಬೇಕು ಬೇಕು ಬೇಕು ಅಂತ ಅನಿಸ್ತಾ ಇದೆ ಆತ್ಮನಸ್ತು ಕಾಮಾಯ ಪ್ರಿಯಂ ಭಾವತಿ ಹೀಗಾಗಿ ನೀನ್ ಏನ್ಮಾಡ್ಬೇಕು ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯ ದ್ರಷ್ಟವ್ಯ ಆತ್ಮನನ್ನು ನೋಡು ಆತ್ಮನ ಬಗ್ಗೆ ಶ್ರವಣ ಮಾಡು ಆತ್ಮನ ಬಗ್ಗೆ ಮನನ ಮಾಡು ಆತ್ಮನ ಬಗ್ಗೆ ನಿಧಿಧ್ಯ ಮಾಡು ಒಳಗಡೆ ಧ್ಯಾನ ಮಾಡು ಆತ್ಮನ ಅರಿತುಕೋ ತೃಪ್ತಿ ಉಂಟು ಇವಳು ಕೇಳಿದ್ದು ಬ್ರಹ್ಮ ಸಂಪತ್ತು ಅವಳಿಗೆ ಕೊಟ್ಟ ಇವಳು ಕೇಳಿದ್ದು ಲೌಕಿಕ ಸಂಪತ್ತು ಪದ್ಮ ಈಗ ಬುದ್ಧಿವಂತರು ಯಾರು ಹೇಳಿ ಮೈತ್ರೆಯು ಆತ್ಯ ಅವಳು ತಿಳ್ಕೊಂಡು ಆ ಒಂದು ಆತ್ಮನ ಆನಂದದಿಂದ ಪ್ರತಿಯೊಂದು ವಸ್ತು ಪ್ರಿಯವಾಗ್ತಾ ಅಂತ ಅಂತಹ ಒಂದು ಜ್ಞಾನವನ್ನ ಆತ ತನ್ನ ಪತ್ನಿಗೆ ಕೊಟ್ಟ ಇದೇ ಆ ಪಾರ ಅನ್ನುವಂಥ ಒಂದು ಪದಕ್ಕೆ ಅರ್ಥ ಪಾರಮ ಪ್ರೇಮ ರೂಪ ಇನ್ನು ನಾನು ಹೇಳಿದೆ ಈ ಭಕ್ತರ ಸ್ವಭಾವವನ್ನು ಕುರಿತಾದಂತಹ ಕೆಲವೊಂದು ಭಕ್ತಿ ಅಂದ್ರೆ ಏನು ಅನ್ನೋದನ್ನು ನೋಡೋಣ ಗೋಪಾಲ ತಾಪನೀಯ ಉಪನಿಷತ್ತು ಅಂತ ಹೇಳಿ ನೋಡಿದೆ ಆ ಗೋಪಾಲ ತಾಪನೀಯ ಉಪನಿಷತ್ನಲ್ಲಿ ಹೇಳಲಾಗಿದೆ ಭಕ್ತಿರಸ್ಯ ಭಜನಂ ಅಂತ ಭಕ್ತಿ ಎನ್ನುವ ಶಬ್ದಕ್ಕೆ ಅರ್ಥ ಏನಂದ್ರೆ ಭಜನಂ ಭಜನೆ ಮಾಡ್ತದೆ ಹಾಗಾದ್ರೆ ಭಜನೆ ಅಂದ್ರೆ ಏನು ಸುಮ್ಮನೆ ತಾಳ ಹಾಕೊಂಡು ಹಾಡ್ತಾ ಇರುವಾಗ ಭಜನೆಯ ಅಂದ್ರೆ ಅವ್ರು ಹೇಳ್ತಾರೆ ಏನದು ಇಹ ಅಮೂತ್ರ ಉಪಾಧಿನೈ ನೈರಾಶ್ಯನ ಅನುಷ್ಠಿ ಮನಃಕಲ್ಪನಂ ಇಲ್ಲಿ ಸಿಗುವಂತಹ ವಿಷಯ ಭೋಗಗಳನ್ನ ಮನಸ್ಸಿಗೆ ಹಚ್ಚಿಕೊಳ್ಳದೆ ಸರಿ ಹಾಗಾದ್ರೆ ಸ್ವರ್ಗ ಆಹ ಅದು ಅಲ್ಲ ಅನ್ ಮೇಲೆ ಅಮೂತ್ರ ಅಂದ್ರೆ ಸ್ವರ್ಗದಲ್ಲಿ ಮತ್ತು ಇನ್ನಿತರ ಲೋಕದಲ್ಲಿ ಸಿಗುವಂತಹ ವಿಷಯಕ್ಕೆ ಬಾಯಿ ಬಿಡದೆ ಕೇವಲ ಆ ಭಗವಂತನಲ್ಲಿ ಮನಸ್ಸನ್ನು ಹರಿಸುವಂತಕ್ಕಂಥದ್ದೇ ಭಜನ ಭಜನೆ ಅಂದ್ರೆ ಅದು ಅರ್ಥ ಕೇವಲ ಈಗ ತಾಳ ಹಾಕ್ತಾ ಹಾಡ ಹೇಳ್ತಾ ಮನಸ್ಸು ಮಾತ್ರ ಎಲ್ಲ ಬೀದಿ ಅಲಿತಾ ಇರೋದು ಭಜನ ಅಲ್ಲ ಗೊತ್ತಾಯ್ತಲ್ಲ ಈಗ ಎಂತಹ ಅರ್ಥವನ್ನು ಕೊಟ್ಟಿದ್ದಾರೆ ಭಕ್ತಿ ರಸ್ಯ ಭಜನ ಈ ಭಕ್ತಿಗೆ ಮೂರು ರೀತಿಯ ಅರ್ಥ ಇದೆ ಒಂದು ಹೇಳುದು ಭಜನಂ ಅಂತ ಭಜನಂ ಏನು ಇನ್ನೊಂದು ಅರ್ಥ ರಸನಂ ಅಂತ ಏನಿದು ರಸನಂ ಅಂದ್ರೆ ಸ್ವಾದವನ್ನು ನೋಡ್ತಕ್ಕಂಥದ್ದು ಭಕ್ತರಾದವರು ಆ ಭಗವಂತನ ಗುಣವನ್ನ ನಾಮ ಮಹಾತ್ಮಿಯನ್ನ ಪರಸ್ಪರ ಮಾತನಾಡ್ತಾ ಆಡ್ತಾ ಎಲ್ಲೂ ತೊಗೊಳ್ತಾರೆ ಫಸ್ಟ್ ಈ ಹಸು ತಗೊಳ್ಳುವ ಗಬಕ್ ಗಬಕ್ ಅಂತ ನಂಬುದು ನಂತರ ಮನೆಗೆ ಹೋಗ್ತಾರೆ ಒಂದು ಏಕಾಂತದಲ್ಲಿ ಕುಳಿತುಕೊಂಡು ಪುನಃ ಅದನ್ನು ಮೆಲುಕು ಹಾಕ್ತಾರೆ ಯಾವ ರೀತಿ ಆ ಹಸು ತಿಂದದನ್ನ ಮೆಲುಕ್ ಹಾಕ್ತದೆಯೋ ನಿಜವಾದ ಆ ರಸ ಆಹಾರದ ರಸವನ್ನು ಪುನಃ ಮೆಲ್ತದೆಯೋ ಆ ರೀತಿ ಅವನು ಆ ಭಗವಂತನ ನಾಮದ ಗುಣದ ಕೀರ್ತನೆಯ ಮಹಾತ್ಮೆಯ ರಸವನ್ನು ಪುನಃ ಮನಸ್ಸಿಗೆ ತಂದುಕೊಂಡು ತಂದ್ಕೊಂಡು ತಂದ್ಕೊಂಡು ತಂದ್ಕೊಂಡು ಅದನ್ನು ಅಸ್ವಸ್ಥಸ್ತಾನೆ ಅದೇ ರಸ ಇನ್ನೂ ಭಕ್ತಿ ಅಂದರೆ ವಿಭಾಗ ವಿಭಕ್ತಿ ವಿಭಕ್ತಿಯೇ ಭಕ್ತಿ ಈ ವಿಭಕ್ತಿ ಅಂದರೆ ಏನು ಇನ್ನೊಬ್ಬರ ಭಾಗವಾಗುವುದೇ ಭಕ್ತಿ ಅದು ಇನ್ನೊಬ್ಬರು ಯಾರ ಭಾಗ ಅಂತ ಹೇಳಿದ್ರೆ ಪರಮಾತ್ಮನ ಭಾಗ ನಾನು ನಾನಲ್ಲ ನಾನು ಅವನ ಅವನ ಅಂಶ ನಾನು ಯಾರು ನಾನು ಅವನವನು ಈಗ ನಾನು ಜಗತ್ತಿನವನಾಗಿದ್ದೇನೆ ನಾನು ಯಾವತ್ತೂ ನಾನಾಗಿರೋದಿಲ್ಲ ಒಂದೋ ನಾನು ಜಗತ್ತಿನವನಾಗಿರಬೇಕು ಇಲ್ಲವೇ ಪರಮಾತ್ಮನವನಾಗಿರಬೇಕು ನನ್ನ ಮನಸ್ಸನ್ನ ಆ ಜಗತ್ತು ಹೇಗೆ ಇಟ್ಕೊಂಡಿದ್ರೆ ನಾನು ಜಗತ್ತಿನ ಪಾದ ಯಾವಾಗ ನಾನು ಮನಸ್ಸು ಯಾವಾಗ ಭಗವಂತನ ಚಿತ್ತಕ್ಕೆ ಪಾದಕ್ಕೆ ಹರಿತಾ ಇದ್ರೆ ನಾನು ಭಗವಂತನ ಪಾದ ನಾನು ಅವನಿಗೆ ಸೇರಿದವನು ಎಂಬಂತಹ ಭಾವ ಏನಿದೆಯೋ ಅದು ಆ ಭಾವವೇ ಭಕ್ತಿ ವಿಭಕ್ತಿಯೇ ಭಕ್ತಿ ನಾನಕರ ಜೀವನ ಚರಿತ್ರೆಯಲ್ಲಿ ಒಂದು ಬರ್ತದೆ ನಾನಕರಿಗೆ ಗುರು ನಾನಕರಿಗೆ ಹೇಳಲಾಗುತ್ತೆ ಅವರು ವ್ಯಾಪಾರಸ್ಥರು ಏನ್ ಕೆಲಸ ಮಾಡ್ತಾ ಅಂತ ಹೇಳಿ ಅಪ್ಪ ಹೇಳ್ತಾನೆ ಎಲ್ಲಾದ್ರೂ ಹೋಗಿ ನೀನು ವ್ಯಾಪಾರ ಆದ್ರೂ ಎಲ್ಲ ದಿನಸಿ ಅಂಗಡಿಯಲ್ಲಿ ವ್ಯಾಪಾರ ಮಾಡು ಹೋಗು ಅವನಿಗೆ ಸಹಾಯವನ್ನು ಮಾಡು ಸ್ವಲ್ಪ ಆದರೂ ನಿನಗೆ ಆದಾಯ ಬರ್ತದೆ ಅಲ್ಲಿ ನಿನ್ನ ಹೆಂಡತಿ ಮಕ್ಕಳನ್ನು ಸಾಕ್ಬೋದು ಒಬ್ಳ ಹೆಂಡತಿ ಇಬ್ರು ಮಕ್ಕಳು ಅವರಿಗೆ ನಾನಕರಿಗೆ ನಾನಕರಿಗೆ ಏನ್ ಮಾಡ್ತಾರೆ ಈ ಧಾನ್ಯವನ್ನ ಅವರು ಅಳಗು ಸುರಿದು ಕೊಡುವಂತಕ್ಕಂಥ ಅಲ್ಲಿ ಅಳಗು ಸುರಿದು ಆ ಕೆಲಸ ಹೀಗೆ ಮಾಡ್ತಾ ಇದ್ದಾರೆ ಒಂದ್ ದಿವ್ಸ ಏಕ್ ದೋ ತೀನ್ ಚಾರ್ ಹೀಗೆ ಮಾಡ್ತಾ ಅಲ್ಲಿ ಹರಿನವರು ಅನ್ನೋಂತ ಒಂದು ೂರು ಅಂತಕ್ಕಂಥ ಪದ ಪಂಜಾಬಿ ಮತ್ತು ಹಿಂದಿಯಲ್ಲಿ ಅದಕ್ಕೆ ಹೆಸರು ತೇರ ಯಾವು ಮಾಡಿದ್ರು ಅದೇನೋ ಒಂದು ಉದ್ದೀಪನ ಆಯಿತು ತಕ್ಷಣ ಬಿಟ್ಟುಬಿಟ್ಟು ಹೊರಟೋದು ಯಾಕೆ ಅಂತ ಹೇಳಿದ್ರೆ ಹಿಂದಿಯಲ್ಲಿ ಇನ್ನೊಂದು ಅರ್ಥ ಇದೆ ನಿನ್ನವನು ಅಂತ ಸತ್ತೇರ ಮೇರ ಅಂದ್ರೆ ನನ್ನದು ಅಂತ ನಾವು ಹೇಳ್ತಕ್ಕಂಥದ್ದು ಎಲ್ಲ ನಾನು ನನ್ನದು ನಾನು ನನ್ನದು ಆದರೆ ಭಕ್ತ ಅವನಿಗೆ ಹಾಗಲ್ಲ ನೀನು ನಿನ್ನವನು ನಾನು ಕೂಡ ನಿನ್ನವನೇ ಮೇ ಬಿ ತೇರ ನಾನು ಕೂಡ ನಿನ್ನವನೇ ನಿನಗೆ ಸೇರಿದವನು ನನಗೆ ಸ್ವಂತ ಅಸ್ತಿತ್ವ ಇಲ್ಲಪ್ಪ ಭಗವಂತ ನಾನು ಅಂತಕ್ಕಂಥದ್ದು ಇಲ್ಲ ಎಲ್ಲ ನೀನೆ ಹೀಗೆ ಅವರಿಗೆ ಉದ್ದೀಪನಾಗಿ ಆ ಲೋಕವನ್ನು ತ್ಯಜಿಸಿ ಅವರು ಹಾಗೆ ಓಡಾಡ್ತಾರೆ ಅನೇಕ ಈ ಪದಗಳನ್ನು ಹೇಳ್ತಾ ಹೇಳ್ತಾ ರಚನೆ ಮಾಡ್ತಾ ಅವರು ಭಕ್ತಿಯಲ್ಲೇ ಭಗವಂತನ ಭಕ್ತಿಯಲ್ಲಿ ಆನಂದೋನ್ಮತ್ರಾಗಿ ಈ ಲೋಕವನ್ನು ಸಂಚಾರ ಮಾಡ್ತಾರೆ ಇದು ಅದಕ್ಕೆ ಅರ್ಥ ಭಕ್ತಿ ಅಂದರೆ ವಿಭಕ್ತಿ ಇನ್ನೊಂದು ಭಕ್ತಿಗೆ ಅರ್ಥ ಏನು ಹೇಳಿದ್ರೆ ಯಾಕಂದ್ರೆ ಈ ಭಕ್ತಿ ಅಂತಕ್ಕಂಥದ್ದು ಏನಿದೆಯೋ ಭಜ ಅನ್ನುವಂಥ ಧಾರ್ಮಿಕ ಉತ್ಪತ್ತಿಯಾಗಿದೆ ಭಜ ಇನ್ನೊಂದು ಅರ್ಥ ಏನು ಅಂತಂದ್ರೆ ಭಂಜನೇವ ಭಕ್ತಿ ಭಂಜನ ಅಂತ ಹೇಳಿದ್ರೆ ಉಂಟು ಮಾಡತಕ್ಕಂಥ ಯಾವುದರಿಂದ ಈ ಭಕ್ತನ ಎಲ್ಲ ಲೌಕಿಕ ವಾಸನಗಳು ಕಡೆದು ಹೋಗ್ತದೆಯೋ ಅದೇ ಭಕ್ತಿ ಭಂಜನವೇವ ಭಕ್ತಿ ಹೀಗೆ ಈ ಭಕ್ತಿ ಅಂತಕ್ಕಂಥದ್ದು ಅನೇಕ ಅರ್ಥಗಳು ಅನೇಕ ಛಾಯೆಯಲ್ಲಿ ನನಗೆ ಸಿಗ್ತದೆ ಇದೇ ಭಕ್ತಿ ಮತ್ತೆ ಇನ್ನೊಬ್ಬರು ಆಚಾರ್ಯರು ಹೇಳ್ತಾರೆ ಅನನ್ಯ ಮಮತಾ ವಿಷ್ಣು ಮಮತಾ ಪ್ರೇಮ ಪ್ರೇಮಸಂಗತ ಭಕ್ತಿರಿತ್ಯುಚ್ಚತೆ ಭೀಷ್ಮ ಪ್ರಹಲ್ಲಾದ ಉದ್ಧವ ನಾರದೈ ಅನನ್ಯ ಮಮತಾ ಮಮತಾ ಅಂದರೆ ಮಮ ಅಂದರೆ ನನ್ನದು ಅಂತ ಅದೇ ಧೃತರಾಷ್ಟ್ರನ ಮಮತಕ್ಕೂ ಪಾಂಡವರ ಮಮತಕ್ಕೂ ಅನೇಕ ವ್ಯತ್ಯಾಸ ಇದೆ ಧ್ವತರಾಸ್ತ್ರ ಹೇಳ್ತಾನೆ ಭಗವದ್ಗೀತೆಯ ಮೊಟ್ಟೆ ಮೊದಲೇ ಶ್ಲೋಕ ಶುರುವಾಗದೆ ಆ ಅಜ್ಞಾನದಿಂದ ಮಾನಕಾರ ಪಾಂಡವರಷ್ಟೈವ ನನ್ನವರು ಮತ್ತು ಪಾಂಡವರು ಅವನಿಗೆ ಪಾಂಡವರು ನನ್ನವರಾಗಿ ಕಾಣಲಿಲ್ಲ ಪಾಂಡವರು ಬೇರೆ ನನ್ನವರು ಬೇರೆ ಅದು ಅಜ್ಞಾನದ ಸಂಕೇತ ಆದರೆ ಕೃಷ್ಣ ಈ ಪಾಂಡವರು ಎಷ್ಟು ಕೃಷ್ಣನ ಹಚ್ಕೊಂಡಿದ್ರು ಪರಮಾತ್ಮನ ಹಚ್ಕೊಂಡಿದ್ರು ಅಂತ ಹೇಳಿದ್ರೆ ಪರಮಾತ್ಮನೇ ಹೇಳ್ತಾನೆ ಮಮ ಪ್ರಾಣಿ ಪಾಂಡವಾ ಭಗವಂತನ ಪ್ರಾಣ ಅಂತ ಅವರ ಪ್ರಾಣ ಭಗವಂತ ಅಲ್ಲ ಈಗ ಭಗವಂತನ ಪ್ರಾಣ ಅವರಾಗ ಯಾವ ರೀತಿ ಪ್ರಾಣ ಸಮಾನ ಉದಾನ ಧ್ಯಾನ ಇತ್ಯಾದಿಗಳು ಇದ್ವೋ ಆ ಒಂದು ಮನುಷ್ಯನಿಗೆ ಹಾಗೆ ಈ ಕೃಷ್ಣನಿಗೆ ಈ ಐದು ಪಾಂಡವರು ಐದು ಪ್ರಾಣಗಳಾದರು ಹೀಗಾಗಿ ಮಮ ಪ್ರಾಣ ಹಿ ಆ ಒಂದು ಸ್ಥಿತಿಗೆ ಅಷ್ಟು ಪ್ರೇಮ ಭಗವಂತನಲ್ಲಿ ಹೇಗೆ ಅಂತ ಹೇಳಿದ್ರೆ ಭಗವಂತನಿಗೆ ಭಕ್ತರನ್ನು ಬಿಟ್ಟಿರಲಿಕ್ಕೆ ಸಾಧ್ಯವಿಲ್ಲ ಹೀಗಾಗಿ ಇದು ಭಕ್ತಿ ಅನನ್ಯ ಮಮತಾ ಅನ್ಯ ನಾವು ಮಾಡ್ತಾ ಸ್ವಲ್ಪ ಈ ಕಡೆ ಸ್ವಲ್ಪ ಆ ಕಡೆ ಇವತ್ತು ಅವರಲ್ಲಿ ಪ್ರೀತಿ ನಾಳೆ ಅದರಲ್ಲಿ ಪ್ರೀತಿ ನಾಡಿದ್ದ ಅದರಲ್ಲಿ ಪ್ರೀತಿ ನಾಡಿದ್ದ ಇದರಲ್ಲಿ ಪ್ರೀತಿ ಯಾವುದರಲ್ಲೂ ಅನನ್ಯ ಮಮತ ಇಲ್ಲ ನಮ್ಮ ಪ್ರೀತಿಯಲ್ಲಿ ಆದರೆ ಯಾವಾಗ ಭಗವಂತನಲ್ಲಿ ಅನನ್ಯ ಅವನು ಕೇಳೋದ್ರೆ ಅನನ್ಯೇ ಯಾವುದು ಅನ್ಯ ಕೇಳುವುದಿಲ್ಲ ಹಂಡ್ರೆಡ್ ಪರ್ಸೆಂಟ್ ನನಗೆ ಕೊಡ್ತೇವೆ ಆವಾಗ ನಾನು ನಿನಗೆ ವಶವಾಗ್ತೇನೆ ಅನನ್ಯ ಮಮತ ವಿಷ್ಣು ಮಮತಾ ಪ್ರೇಮ ಸಂಗತ ಪ್ರೇಮದಿಂದ ಹೊರಗೂಡಿದಂತಹ ನಾನು ನಾನು ಅಂತ ಅಂತಕ್ಕಂಥದ್ದು ಏನೋ ಮನಸ್ಸಿನಲ್ಲಿ ಇರ್ತದೆ ಆದರೆ ಪ್ರೇಮ ಏನೋ ಇಲ್ಲ ರುದ್ರಾಸನು ಕೂಡ ಕೆಲವು ಒತ್ತಡಕ್ಕೆ ಕಟ್ಟಿಬಿದ್ದು ಅವಾಗವಾಗ ಪಾಂಡವನ ನಾನು ಅಂತಕ್ಕಂಥದ್ದು ಹೇಳಿದ್ದೆ ನಾನು ನಮ್ಮವರು ಅಂತ ಹೇಳ್ತಾನೆ ಆದರೆ ಅದಕ್ಕೆ ಪ್ರೇಮ ಇಲ್ಲ ಒಳಗೆ ಭಗವಂತನಿಗೆ ಪ್ರೇಮವೂ ಇರಬೇಕು ನನ್ನವನು ಅಂತ ಅನಿಸ್ತೂ ಮಮತ ಪ್ರೇಮ ಸಂಗತ ಭಕ್ತಿ ನಿತ್ಯುಚ್ಚತೆ ಭೀಷ್ಮ ಪ್ರಹ್ಲಾದ ಉದ್ಧವ ನಾರದ ಇದೆಲ್ಲ ಭಕ್ ಭಕ್ತಿ ಆಚಾರ ಭೀಷ್ಮ ಉದ್ದವ ನಾರದರು ಇವರು ಈ ಒಂದು ಸ್ಥಿತಿ ಮಾನಸಿಕ ಸ್ಥಿತಿ ಭಕ್ತಿ ಅಂತ ಹೇಳ್ತಾ ಇನ್ನೊಂದು ಕಡೆ ನರಸಿಂಹ ತಾಪನಿಯ ಉಪನಿಷತ್ ಹೇಳ್ತಿದೆ ಭಕ್ತಿ ಅಂದ್ರೆ ಏನು ಅಂತ ಸರ್ವೋಪಾದಿರ್ಮುಕ್ತ ನಿರ್ಮಲಂ ೇ ಕೃಷಿಕೇಶ ಸೇವನ ಭಕ್ತಿ ಇದು ಉಚ್ಚಿದೆ ಏನು ಹೇಳ್ತದೆ ಸರ್ವಉಾಧಿ ವಿನಿರ್ಮುಕ್ತ ತತ್ ಪರತ್ವೇನ ನಿರ್ಮಲಂ ಆ ಒಂದು ಭಾವನೆಯಲ್ಲಿ ನಿರ್ಮಲತ್ವ ಇರಬೇಕು ಅಂದರೆ ಸತ್ವಗುಣ ಇರಬೇಕು ಸತ್ವಗುಣದ ಒಂದು ಗುಣ ನಿರ್ಮಲತ್ವ ಯಾವುದೇ ಮಲವಿಲ್ಲದೆ ಅಂತಕ್ಕಂಥದ್ದು ಪ್ರಾಪಂಚಿಕ ನಾನು ನನ್ನದುಗಳಲ್ಲಿ ಅದು ಅಶುದ್ಧ ಭಗವಂತನ ನಾನು ನನ್ನದುಗಳಲ್ಲಿ ಅದು ಶುದ್ಧ ನನ್ನ ಭಗವಂತ ನನ್ನ ಪರಮಾತ್ಮ ಅನ್ನುವಾಗ ಯಾವುದೇ ರೀತಿಯ ವಾಸನೆ ಇರುವುದಿಲ್ಲ ಕಾಮನೆ ಇರುವುದಿಲ್ಲ ಹೀಗಾಗಿ ಅದು ಶುದ್ಧ ನಿರ್ಮಲ ಮತ್ತು ತತ್ ಪರತ್ವ ಅವನೇ ನನಗೆ ಪರ ಅವನು ಬಿಟ್ಟರೆ ಬೇರೆ ಏನು ಇಲ್ಲ ಅನ್ನುವಂಥ ಒಂದು ಸ್ಥಿತಿ ಮತ್ತೆ ಸರ್ವೋಪಾಧಿ ವಿನಿರ್ಮುಕ್ತ ಎಲ್ಲ ಭಗವಂತ ಕೇವಲ ಪ್ರೇಮಸ್ವರೂಪ ಆಗಿರಬೇಕು ಅಯ್ಯೋ ಭಗವಂತ ಹೀಗೆ ಇಷ್ಟ ಐಶ್ವರ್ಯ ಇದೆ ಚತುರ್ಭುಜಿತಾರಿ ಶೋಡಶ ದಾರಿ ಈ ಈ ರೀತಿ ಕಿರೀತ ಆಭರಣಗಳನ್ನು ಇಟ್ಕೊಂಡಿದ್ದಾನೆ ವಿಷ ಹೊಂದಿದ್ದಾನೆ ಈ ರೀತಿ ಉಪಾಧಿ ಇದ್ರೆ ಮನಸ್ಸಿನಲ್ಲಿ ಭಯ ಅದಕ್ಕೆ ನೋಡಿ ಹನ್ನೊಂದನೇ ಅಧ್ಯಾಯ ಗೀತೆ ಯಾವಾಗ ಇಲ್ಲಿ ತನಕ ಆ ಅರ್ಜುನ ಕೃಷ್ಣನ ಸಖಾ ಪ್ರಿಯಸ ಕಾರ್ ಅನ್ನುವ ರೀತಿಯಲ್ಲಿ ವರ್ತಿಸ್ತಾ ಇದ್ದ ಓ ನಮ್ಮ ಸ್ನೇಹಿತನೇ ಅಂತ ಯಾವಾಗ ವಿಶ್ವರೂಪವನ್ನು ತೋರಿಸಿದ್ನೋ ಅವನಿಗೆ ಭಯ ಶುರುವಾಯಿತು ಯಾಕೆ ಅದು ಉಪಾಧಿ ಸಹಿತವಾದಂತಹ ಒಂದು ಉಪಾಸ ಅವನು ವಿಶ್ವರೂಪ ದರ್ಶನವನ್ನು ನೋಡಿ ನಡೆದು ತಕ್ಷಣ ಹೇಳ್ದ ದಯವಿಟ್ಟು ನಿನ್ನ ಈ ರೂಪವನ್ನು ಸಂಹರಿಸ್ಕೋ ನಿನ್ನ ಈ ರೂಪವನ್ನು ವಾಪಸ್ ತಗಿಟ್ಕೋ ನನಗೆ ನಿನ್ನ ಆ ಕೃಷ್ಣನ ಒಂದು ಮುರಳಿ ಮನೋಹಡ ಪೀತಾಂಬರ ದಾರಿ ಗಾನ ವಿಲೋದ ಈ ಒಂದು ಮಾಧುರ್ಯವಾದಂಥ ರೂಪ ಏನಿದೆಯೋ ಅದನ್ನು ನಿನ್ನ ರೂಪವನ್ನು ನನ್ನ ಮುಂದೆ ತೋರಿಸು ನನ್ನ ಮನಸ್ಸು ಶಾಂತವಾಗುತ್ತೆ ಅಂತ ಈ ರೀತಿಯ ಉಪಾಧಿರಹಿತವಾದಂತಹ ಪ್ರೀತಿ ಕೃಷಿಕೇಣ ಹೃಷಿಕೇಶ ಸೇವನ ಕೃಷಿಕಾಂಧ ಇಂದ್ರಿಯ ಎಲ್ಲ ಇಂದ್ರಿಯಗಳು ಈಗ ಯಾರನ್ನ ಸೇವಿಸ್ತಾ ಇದೆ ಅಂದ್ರೆ ಭಗವಂತನನ್ನು ಸೇವಿಸ್ತಾ ಇಲ್ಲ ಅವೆಲ್ಲ ಅಜ್ಞಾನದಿಂದ ಹುಟ್ಟಿದಂತಹ ಈ ದೇಹವನ್ನ ಮನಸ್ಸನ್ನ ಬುದ್ಧಿಯನ್ನು ಸೇವಿಸ್ತಾ ಇಲ್ಲ ಆದರೆ ಯಾವಾಗ ಇದೇ ಇಂದ್ರಿಯಗಳು ಆ ಪರಮಾತ್ಮನ ಸೇವೆಗೆ ಮುಡಿಪಾಗಿರುತ್ತದೋ ಋಷಿ ಕೇಶ ಅಂದ್ರೆ ಅವಳೆ ಅವನ ಇಂದ್ರಿಯಗಳ ಒಡೆಯ ಒಳಗಿದ್ದಾನ ಸಾರಥಿಯಾಗಿ ಇದ್ದಾನೆ ಪಠೋಪನಿ ವರ್ಣನೆ ಅವನೇ ಸಾರಥಿ ಆ ಸಾರಥಿಯಾಗಿರ್ತಕ್ಕಂತಹ ಆತ್ಮನನ್ನ ಈ ಎಲ್ಲ ಇಂದ್ರಿಯಗಳು ಯಾವಾಗ ಸೇವಿಸ್ತದೆಯೋ ಆ ಪರಮಾತ್ಮನನ್ನ ಸೇವಿಸ್ತದೆಯೋ ಆವಾಗ ಅದು ಭಕ್ತಿ ಅಂತ ಅನಿಸ್ಕೊಳೋದಕ್ಕೆ ಯೋಗ್ಯತೆಯನ್ನು ಕೊಡುತ್ತಾರೆ ಅಲ್ಲಿಯ ತನಕ ಅದು ಭಕ್ತಿ ಆಗುವುದಿಲ್ಲ ನಂತರ ಹೇಳ್ತಾರೆ ಗೋಪಾಲ್ ತಾದನಿ ವನಿಸ್ತಾರೆ ಮನೋಬತಿ ರವಿಚ್ಛಿನ್ನ ಪ್ರೇಮ ಪರಿಪ್ಲುತ ಅಭಿಸಿನಿರ್ಮುಕ್ತ ಭಕ್ತಿ ವಿಷ್ಣು ವಶಂಕರಿ ಎಂತಹ ಭಕ್ತಿ ಆ ವಿಷ್ಣುವಿನ ಆ ಪರಮಾತ್ಮ ಮನಸ್ಸನ್ನ ಹೇಗೆ ಸೂರ್ಯಗೊಳ್ತದೆ ಎಂತಹ ಭಕ್ತಿಯಾಗಿರಬೇಕು ಅಂತ ಹೇಳಿದ್ರೆ ಮನೋಗತಿ ರವಿಚ್ಛಿನ್ನ ಒಂದೇ ಸಮಯ ಆ ಭಗವಂತನ ಪಾದ ಹರಿತಾ ಇರಬೇಕು ಪ್ರೇಮ ಪರಿಕ್ತುತ ಪ್ರೇಮದಲ್ಲಿ ಮಿಂದಿರಬೇಕು ಪ್ರೇಮದಲ್ಲಿ ಮಿಂದಿರಬೇಕು ಅಭಿಸಂಧಿ ವಿನಿರ್ಮುಕ್ತ ಯಾವುದೇ ರೀತಿಯ ಅರೆತಡೆಗಳು ಆ ಮನಸ್ಸಿಗೆ ಇರಬಾರ್ದು ವಿಷಯಗಳ ವಿಷಯ ವಾಸನೆಗಳ ಅಡೆತಡೆಗಳು ಆ ಮನಸ್ಸಿಗೆ ಇರಬಾರ್ದು ಅಂತಹ ಮನಸ್ಸು ಅದೇ ಸನ್ನೆ ವಿಷ್ಣುವಿನ ಆ ಪಗವಂತನ ಪಾದಗಳಲ್ಲಿ ಹರಿತಾ ಇತ್ತು ಅಂತ ಹೇಳಿದ್ರೆ ಅವನನ್ನು ಅದು ಕಟ್ಟಿ ಶ್ರೀರಾಮಕೃಷ್ಣ ಹೇಳ್ತಾರೆ ಭಗವಂತನ ಕಟ್ಟಿ ಹಾಕ್ಲಿಕ್ಕೆ ಹೇಗೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಧ್ಯಾನ ಮಾಡುವಾಗ ಭಾವಿಸಬೇಕಂತ ಹೇಗೆ ಅಂದರೆ ಭಕ್ತ ಕೂತ್ಕೊಂಡಿರ್ತಾನೆ ತನ್ನ ಭಕ್ತಿ ಅಂತಕ್ಕಂತಹ ಒಂದು ರೇಷ್ಮೆಯ ನೂಲು ಆ ರೇಷ್ಮೆಯ ನೂಲಿನಲ್ಲಿ ಭಗವಂತನ ಪಾನ ಪಾನಪದ ಕಟ್ಟಿ ಹಾಕಬೇಕು ಎಲ್ಲೂ ಹೋಗಿದ್ದಾಗಿ ಕಟ್ಟಿ ಹಾಕಬೇಕು ಚೈನ್ ಆಗ ಅವನು ಯಾವಾಗಲೂ ಹೀಗೆ ಇರ್ತಾನೆ ನಿನ್ನ ಎದುರುಗಡೆ ಹಾಗೆ ಅಂತ ಕಲ್ಪನೆಯನ್ನು ಮಾಡಿಕೊಳ್ಳಿ ಅಂಥೇಳಿ ಭಕ್ತರ ಧ್ಯಾನಕ್ಕೆ ಶ್ರೀರಾಮಕೃಷ್ಣರು ವಚನವೇಧದಲ್ಲಿ ಇದೊಂದು ಸೂಚನೆಯನ್ನು ನೀಡಿದ್ದಾರೆ इतना कटिहां भगवंत केवल भक्त मटिहां सा अन्यादिलशित शून्यम ज्ञानकर्मादि अनागत आनुकूल्य कृष्णानुशीन भक्ति उत्तम एंत भक्ति उत्तम अंतर्रे अन्षित शून्य बेरे आसे पड़े हे भगवंत नाराड़ी ना हे भगवंत ना प्रमोशन ಹೇ ಭಗವಂತ ಅವರ ಮನೆ ಹಾಳಾಗಿ ಇದೆಲ್ಲ ಅನ್ಯಾಭಿಲಷಿತ ಇನ್ನೊಂದು ಬಯಕೆಯನ್ನು ಹೊಂದಿದಂತಹ ಅನ್ಯಾಭಿಲಾಷ ಅದು ಇರಬಾರ್ದು ಅನ್ಯಾಭಿಲಷಿತ ಶೂನ್ಯ ಜ್ಞಾನ ಕರ್ಮ ಅಲ್ಲಿ ಅನಾವೃತ ಜ್ಞಾನ ಹಾಗೂ ಕರ್ಮ ಇದರ ಒಂದು ಯಾವುದೇ ಸೋಂಕು ಅದಕ್ಕೆ ಇರಬಾರ್ದು ಇಲ್ಲಿ ಜ್ಞಾನ ಅಂದರೆ ತರ್ಕ ತರ್ಕ ಮಾತ್ರ ಇರಬಹುದು ಭಗವಂತ ನೀನಿದ್ದೆಯೋ ಇಲ್ವೋ ನೀನಿದ್ದರೆ ಯಾವ ಆಕಾರ ನೀನಿಗೆ ಶಂಕಚಕ್ರಗಳ ಪದ್ಮ ಇದೆಯೋ ನಾಲ್ಕೇ ಕೈಗಳೋ ನಾಲ್ಕಾಲೋ ಅಥವಾ ಹತ್ತೇ ಮುಖಗಳೋ ಅಥವಾ ಇನ್ನೂ ಹೆಚ್ಚಿದೆಯೋ ಇದರಿಂದ ತರ್ಕ ಮಾಡ್ತಕ್ಕಂಥದ್ದು ಇದರ ಜ್ಞಾನ ಇಲ್ಲಿ ಮತ್ತೆ ಕರ್ಮ ಕರ್ಮ ಅಂತ ಹೇಳಿದ್ರೆ ಈ ಕ್ರಿಯಾಕಲಾಪಗಳು ಮಾಡ್ತಕ್ಕಂಥದ್ದು ಯಾವುದೇ ಆಗಲಿ ಅದನ್ನು ಹೊಂದಿರದೇ ಇರ್ತಕ್ಕಂತಹ ಆನುಕೂಲ್ಯ ಕೃಷ್ಣಾನುಶೀಲನ ಭಕ್ತಿ ಪರಮಾತ್ಮ ನಾನು ಏನ್ ಮಾಡಿದ್ರು ನಿನ್ನ ಮನಸ್ಸಿಗೆ ಹೊಂದಿಕೆಯಾಗುವಂತೆ ಮಾಡ್ತೀನಿ ನಾನು ಏನ್ ಮಾಡಿದ್ರು ನಿನ್ನ ಮನಸ್ಸಿಗೆ ತೃಪ್ತಿಯಾಗುವಂತೆ ಮಾಡ್ತೀನಿ ಅದನ್ನ ನಾವು ಹೆಚ್ಚಾಗಿ ನಾವು ಕ್ರಿಶ್ಚಿಯನ್ ಧರ್ಮದಲ್ಲಿ ನಾವು ನೋಡ್ತೇವೆ ಡೂಯಿಂಗ್ ಗಾಡ್ಸ್ ವಿಲ್ ಅದನ್ನು ಮುಖ್ಯವಾಗಿ ಅದನ್ನು ಹೇಳ್ತಾ ಇರ್ತಾರೆ ಯಾವಾಗ ಹೇಳ್ತಾ ಇರ್ತಾರೆ ಡೂಯಿಂಗ್ ಗಾಡ್ಸ್ ವಿಲ್ ಯಾವಾಗೂ ಭಗವಂತ ಏನು ಇಚ್ಛೆ ಪಟ್ಟಿರ್ತಾನೋ ಅದನ್ನೇ ಮಾಡ್ತಕ್ಕಂಥದ್ದು ಆ ಬೈಬಲ್ನಲ್ಲಿ ಕೂಡ ಬರ್ತದೆ ಕ್ರಿಸ್ತ ಹೇಳುವಂಥ ಮಾತು ನನಗೆ ಎಂಥವರು ಇಷ್ಟ ಅಂತ ಹೇಳಿದ್ರೆ ಓ ಪ್ರಭು ಓ ಪ್ರಭು ಅಂತ ಕೇವಲ ಬಾಯಿಯಲ್ಲಿ ಹೇಳುವುದು ಇಷ್ಟ ಅಲ್ಲ ಯಾರು ನಾನು ಹೇಳಿದ್ದನ್ನ ಮಾಡುತ್ತಾರೆಯೋ ಮಾಡಿ ತೋರಿಸುತ್ತಾರೆಯೋ ಅನುಷ್ಠಾನ ಮಾಡುತ್ತಾರೆಯೋ ಅಂತವರು ನನಗೆ ಪ್ರಿಯ ನೋಡಿ ಕೇವಲ ಬಾಯಿ ಮಾತಿನಲ್ಲಿ ಅವನ ತೃಪ್ತನಾಗುವುದಿಲ್ಲ ನಮ್ಮ ಭಕ್ತಿ ಕರ್ಮದಲ್ಲಿ ಕ್ರಿಯೆಯಲ್ಲಿ ತೋರಿಸಲ್ಪಟ್ಟರೆ ಆಗ ಅವನು ಆ ಭಕ್ತಿಗೆ ಮೆಚ್ಚಿಕೊಳ್ತಾನೆ ಆ ಭಕ್ತಿಯನ್ನ ಅವನು ಮೆಚ್ಚಿಕೊಳ್ತಾನ ಈ ಭಕ್ತನಾದ ಈ ಭಕ್ತನಾದವನು ಯಾವತ್ತೂ ಕೂಡ ತನ್ನ ಜೀವನದಲ್ಲಿ ಬರ್ತಕ್ಕಂತಹ ಕಷ್ಟಗಳು ನಿವಾರ್ಯ ಆಗಲಿ ಅಂತ ಹೇಳಿ ಯಾವತ್ತೂ ಕಾರ್ಸುದಿಲ್ಲ ಅದಕ್ಕೆ ಕುಂತಿಯ ಒಂದು ಪ್ರಸಿದ್ಧ ಪ್ರಾರ್ಥನೆ ಇದೆ ಭಾಗವತದಲ್ಲಿ ಭಾಗವತದ ಒಂದನೇ ಅಧ್ಯಾಯ ಒಂದನೇ ಸ್ಕಂದದ ಎಂಟನೇ ಅಧ್ಯಾಯಕ್ಕೆ ಬರ್ತದೆ ವಿಪಣ ಸಂಗದ್ಗುರು ದರ್ಶನ ಕುಂತಿ ಹೇಳ್ತಾಳೆ ಕೃಷ್ಣನಿಗೆ ಕೃಷ್ಣ ಯಾವಾಗ ಬರ್ತಾನೋ ಮಾಡೋರ ಬೆಳೆಯಲ್ಲಿ ನಿಮ್ಮ ಕಷ್ಟಗಳು ಏನಿದೆ ಸ್ವಲ್ಪ ಪರಿಹಾರ ಮಾಡ್ತೀನಿ ನೋಡೋಣ ಅಂತ ಅವನು ಯಾವಾಗ ಟೆಸ್ಟ್ ಮಾಡೋದು ಜಾಸ್ತಿ ಕಷ್ಟ ಟೆಸ್ಟ್ ಮಾಡಕ್ಕೆ ಬಂದಾಗ ಆ ಕುಂತಿಯ ಪ್ರಾರ್ಥನೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾಳೆ ಇವನು ತಿಳ್ಕೊಂಡಿರ್ತಾನೆ ಕುಂತಿ ಕೇಳ್ತಾಳೆ ಹೇಗಾದರೂ ಮಾಡಿ ನನ್ನ ಮಕ್ಕಳ ನನ್ನ ಈ ಕಷ್ಟವನ್ನು ಪರಿಹಾರ ಮಾಡಲಪ್ಪ ಈ ದುರ್ಯೋಧನಗಳನ್ನ ಕೊಂದು ಬಿಟ್ಟು ಆದಷ್ಟು ಬೇಗ ನಮಗೆ ರಾಜ್ಯವನ್ನು ತಂದುಕೊಡು ಅಂತ ಪ್ರಾರ್ಥನೆ ಮಾಡ್ತಾಳೆ ಆದರೆ ಆಕೆಯ ಪ್ರಾರ್ಥನೆ ನೋಡಿ ವಿಪದ ಸಂತುನಃ ಶಶ್ವತ ಶಶ್ವತ ಯಾವಾಗಲೂ ವಿಪದ ಸಂತು ನಮಗೆ ನಪದ ವಿಪತ್ತುಗಳು ಆಪತ್ತುಗಳು ಬರ್ತಾ ಇರಲಿ ಇದೇನಪ್ಪ ಪ್ರಾರ್ಥನೆ ಭಗವಂತನ ಪ್ರಾರ್ಥನೆ ಮಾಡುವುದೇ ವಿಧಾನವೇ ಮೊದಲು ನಮ್ಮ ಕಷ್ಟಗಳಲ್ಲ ಪರಿಹಾರವಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡುವುದೇ ನಮಗೆ ಅಭ್ಯಾಸವಾಗಿ ಹೋಗ್ತದೆ ರಕ್ತಗತವಾಗುತ್ತದೆ ಆದರೆ ಕುಂತಿ ಪ್ರಾರ್ಥನೆ ತತ್ರ ತತ್ರ ಜಗದ್ಗುರು ಹೇ ಜಗದ್ಗುರೋ ಪದೇ ಪದೇ ನಮಗೆ ಕಷ್ಟಗಳು ಬರ್ತಾ ಇರಲಿ ನೋಡಿ ಎಂತಹ ಡೇಂಜರಸ್ ಪ್ರಾರ್ಥನೆ ನಮ್ಮ ಕನಸಿನಲ್ಲೂ ಕೂಡ ಈ ಪ್ರಾರ್ಥನೆ ಬಂದು ಯಾಕೆ ಭವ ದರ್ಶನಂ ಯತ್ಸ ಅಪುನರ್ಭವದರ್ಶನ ಯಾಕೆ ಅಂತ ಹೇಳಿದ್ರೆ ನಿನ್ನ ದರ್ಶನವಾಗ್ತದೆ ಯಾವುದಾದ್ರೂ ಕಷ್ಟಗಳು ಬರ್ತಾ ಇರ್ತದೆಯೋ ನಮಗೆ ನಿನ್ನ ಸ್ಮರಣೆ ಉಂಟಾಗ್ತದೆ ನಿನ್ನ ಪಾದಗಳ ಸ್ಮರಣೆ ಉಂಟಾದ ತಕ್ಷಣ ಏನಾಗುತ್ತೆ ಅದರ ರಿಸಲ್ಟ್ ಅದರ ಫಲ ಏನಪ್ಪಾ ಅಂತ ಹೇಳಿದ್ರೆ ಅ ಪುನರ್ಭವದರ್ಶನ ಮತ್ತೆ ಈ ಭವ ಈ ಸಂಸಾರದ ದರ್ಶನ ಮಾಡಬೇಕಾಗಿಲ್ಲ ನನಗೇನು ಅಂದರೆ ಪದೇ ಪದೇ ಕಷ್ಟಗಳನ್ನು ನೀನು ಪರಿಹಾರ ಮಾಡ್ತಾ ಇರಪ್ಪ ನಾನು ಸುಖವಾಗಿರ್ತೇವೆ ಸುಖವಾಗಿ ಯಾವಾಗಲೂ ಶಾಶ್ವತವಾಗಿ ಸಂಸಾರವಲ್ಲೇ ಇರ್ತೇವೆ ಇದು ನಮ್ಮ ಪ್ರಾರ್ಥನೆ ಪ್ರಾರ್ಥನೆ ಫಲ ಅದು ಕಷ್ಟಗಳನ್ನು ಯಾವಾಗಲೂ ಪರಿಹಾರ ಮಾಡಿಕೊಡ್ತಾ ಇರು ಅಂತ ಹೇಳಿದ್ರೆ ಏನರ್ಥ ಸಂಸಾರ ಯಾವಾಗಲೂ ಇರಲಿ ಅಂತ ಹೌದು ಲಾಜಿಕಲಿ ಹಾಗೆ ಆಗುತ್ತೆ ಯಾವಾಗ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳುವಂತ ಹೇಳಿದ್ರೆ ಏನರ್ಥ ಕಷ್ಟಗಳು ಯಾವಾಗಲೂ ಇರಲಿ ಅಂತ ಇನ್ಫಿನಿಟ್ ಕಷ್ಟಗಳು ಯಾವಾಗಲೂ ಇರಲಿ ಅಂತ ಹೇಳಿದ್ರೆ ಕಷ್ಟಗಳನ್ನು ಬರುವಂತಹ ಜೀವನವು ಕೂಡ ಯಾವಾಗಲೂ ಇರಲಿ ಅಂತ ಅರ್ಥ ಆದರೆ ನಾವು ಸಂಸಾರ ಚಕ್ರದಲ್ಲಿ ಯಾವಾಗಲೂ ಇರಲಿ ಅಂತ ಆಗ ಆಗೋಗ್ತದೆ ನೀನು ಮಾತ್ರ ಬೇಡ ಸಂಸಾರ ಮಾತ್ರ ಯಾವಾಗಲೂ ಬೇಕು ಇದು ನಮ್ದು ಇನ್ನೂ ಡೇಂಜರಸ್ ಪ್ರಾಥಮ ಅದಕ್ಕೆ ಕುಂತಿ ಅತ್ಯಂತ ಬುದ್ಧಿವಂತೆಯವರು ಈ ಜನ್ಮದಲ್ಲಿ ಎಷ್ಟು ಕಷ್ಟಗಳು ಬಂದರೂ ಪರವಾಗಿಲ್ಲ ಯಾವಾಗಲೂ ನಾವು ಸಹಿಸಿಕೊಡ್ತೇವೆ ಆ ಕಷ್ಟವನ್ನ ನಿನ್ನ ಪಾದಪತ್ಮಗಳಲ್ಲಿ ಭಕ್ತಿ ಹೇಳೋದರೊಂದಿಗೆ ನಾವು ಸಹಿಸಿಕೊಡ್ತೇವೆ ಆ ಸಹಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ನಮ್ಮಲ್ಲಿ ಒಂದು ಮಹಾಶಕ್ತಿ ಉತ್ಪನ್ನವಾಗ್ತದೆ ಕಷ್ಟಗಳನ್ನು ಸಹಿಸಿಕೊಳ್ಳೋದ್ರಿಂದ ಶಕ್ತಿ ಉತ್ಪನ್ನವಾಗ್ತದೆ ಸಣ್ಣ ಸಣ್ಣ ಕಷ್ಟಗಳು ಬಂದಾಗ ನಾವು ಧೃತಿಗೆಡುವುದಿಲ್ಲ ಹೆದರುವುದಿಲ್ಲ ಅಯ್ಯೋ ಹೀಗಾಯ್ತಾರಪ್ಪ ಅಯ್ಯೋ ಹೀಗಾಯ್ತಾರಪ್ಪ ಅದನ್ನೇ ಗೋಡು ಹೀಗನ್ನುವುದಿಲ್ಲ ಒಂದು ಧೈರ್ಯ ಬರ್ತದೆ ಆ ಧೈರ್ಯದಿಂದ ಪುನಃ ಪುನಃ ನಾನು ಸಾಧನೆಯನ್ನು ಮಾಡ್ತೇನೆ ನಿನ್ನ ಪಾದದ ದರ್ಶನವಾಗ್ತದೆ ನಿನ್ನ ಪಾದದ ದರ್ಶನ ಒಮ್ಮೆ ಆದರೆ ಸಾಕು ಮತ್ತೆ ನನಗೆ ಜನ್ಮ ಇಲ್ಲ ಅದು ಖಚಿತ ಒಮ್ಮೆ ಭಗವಂತನ ದರ್ಶನವಾದರೆ ಸಂಸಾರ ದರ್ಶನ ಇಲ್ಲ ಇದು ಸ್ಟೇಟ್ಮೆಂಟ್ ಅದಕ್ಕೆ ಪ್ರಹ್ಲಾ ಅಂದ ಹತ್ರ ಹೇಳ್ತಾರೆ ಪ್ರಹ್ಲಾದ ನರಸಿಂಹ ಹಿರಣ್ಯ ಕಶುಮಿನ ಸಂಹಾರ ಮಾಡಿದ ಮೇಲೆ ಅವನ ಕೋಪ ಇನ್ನೂ ಇಳಿದಿರಲಿಲ್ಲ ಹೀಗೆ ಈಗ ಅತ್ಯಂತ ಕೋಪ ಇಡೀ ಮೂರು ಜಗತ್ತನ್ನು ಸುಡುವಂತಹ ಕೋಪ ಯಾಕೆಂದರೆ ಅದು ಕೋಪದ ಒಂದು ರೂಪವೇ ಅದು ನರಸಿಂಹ ಇಡೀ ಕೋಪವನ್ನು ತಾಳ್ಕೊಂಡೇ ಜಗತ್ನಲ್ಲಿರ್ತಕ್ಕಂಥ ಏನೇನು ಕೋಪವಿದೆಯೋ ಆ ಕೋಪವನ್ನು ತಾಳ್ಕೊಂಡೇ ಅಲ್ಲಿ ರೂಪ ಎತ್ತಿದ್ದಾನೆ ಈ ಶತ್ರು ಸಂಹಾರ ಮಾಡಲಿಕ್ಕೋಸ್ಕರ ಇನ್ನು ಕೋಪ ಸುಲಭವಾಗಿ ಹೋಗ್ತದೆಯೇ ಈಗ ಬ್ರಹ್ಮಾದಿ ದೇವತೆಗಳು ಏನು ಉಪಾಯ ಮಾಡ್ತಾರೆ ಅಂತ ಹೇಳಿದ್ರೆ ಆ ಭಗೋಲ್ಪನ ಪರಮ ಭಕ್ತರು ಬೈದಲ್ಲ ಪುಟಾಣಿ ಪ್ರಹ್ಲ ಅವನನ್ನ ಮುಂದಿರಬೇಕು ಅವನು ಹೇಗಾದರೂ ಮಾಡಿ ಈ ಭಗವಂತನ ಕೋಪವನ್ನು ಶಾಂತ ಮಾಡಿ ಅಕಸ್ಮಾತ್ ಶಾಂತ ಮಾಡೋಕ್ಕಾಗಿಲ್ಲ ಅಂತ ಪರವಾಗಿಲ್ಲ ಆ ಕೋಪಕ್ಕೆ ಅವನೇ ತಾನೇ ಗುರಿಯಾಗ ಇದು ಉಪಾಯ ಪ್ರಹ್ಲಾದಿಗೆ ಹೇಳ್ತಾರೆ ಹೋಗಪ್ಪ ನೋವು ಹೋಗೋ ಆ ಭಗವಂತನನ್ನು ಹೇಗಾದರೂ ಮಾಡಿ ಶಾಂತ ಮಾಡೋದು ಯಾಕಂದರೆ ಅವರು ಯಾರಿಗೂ ಸಾಧ್ಯವಿಲ್ಲ ಅವನು ಮುಂದೆ ಕಂಡುಬಿಟ್ಟರೆ ಬ್ರಹ್ಮಾಂಡಿಗಳು ಯಾರೂ ಇಲ್ಲ ಇನ್ನೇನು ಮಾಡಿಬಿಡ್ತಾನೋ ಹೇಳಿಕಾಗ್ತಾಯಿಲ್ಲ ಅವನು ರುದ್ರ ರೂಪ ಅವರು ನೋಡಕ್ಕೆ ಹಾಕ್ತಾ ಇದ್ದಾರೆ ಆ ಎರಡನೇ ಪಶುಪಿನ ಕರಳನ್ನು ಮಾಲೆಯಾಗಿ ಹಾಕ್ಕೊಂಡು ಅವ್ರಿಗೆ ದೇಹ ಬೀದಿದೆ ನಾಲಿಗೆಯಿಂದ ರಕ್ತ ಸುರಿತಾ ಇದೆ ಕಣ್ಣೂರಿಂದ ಬೆಂಕಿ ಉಂಡೆ ಥರ ಕಾಡ್ತಾ ಇದ್ದಾನೆ ಇಂತಹ ಒಂದು ಅವಸ್ಥೆಯಲ್ಲಿ ಈ ಪುಟ್ಟ ಬಾಲಕವನ್ನು ಅವರು ಮುಂದೆ ತಳ್ತಾ ಇದ್ದಾರೆ ಬ್ರಹ್ಮಾನಿಧಿ ಅಂತ ಹೋಗು ಆಗ ಆ ಪುಟ್ಟ ಬಾಲಕ ಆ ಭಗವಂತನ ಸ್ತುತಿ ಮಾಡ್ತದೆ ಅದರಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂತ ಹೇಳಿದ್ರೆ ಆ ನಿಜವಾದ ಭಕ್ತನ ಲಕ್ಷಣ ಎಲ್ಲ ಅದರಲ್ಲಿ ಬರ್ತದೆ ಎಂತಹ ಒಂದು ವೈತರಣ್ಯ ತದ್ವೀರ್ಯ ಗಾಯನ ಮಹಾತ ಭಗ್ನಚಿತ್ತೆ ಶೋಚೆ ತೋ ವಿಮುಖ ಚೇತಸ ಇಂದ್ರಿಯಾರ್ಥ ಮಾಯಾ ಸುಖಾಯ ಭರವ ಹೋ ವಿಮೂಢ ಇದು ಅವನ ವಾಕ್ಯಗಳು ಅವನು ಹೇಳ್ತಾನೆ ಪರಮಾತ್ಮ ನನಗೆ ದುಃಖವಿಲ್ಲ ನ ಉದ್ವಿಜೆ ನಾ ಏದ್ವಿಜೆ ನನಗೆ ಯಾವುದೇ ರೀತಿಯ ಮನಸ್ಸಿನಲ್ಲಿ ಉದ್ವೇಗ ಇಲ್ಲ ಏನು ಉದ್ವೇಗ ಈ ಸಂಸಾರ ಅನ್ನುವ ಅಂತಕ್ಕಂಥ ವೈತರಣಿ ನದಿಯನ್ನು ದಾಟಬೇಕಲ್ಲ ಅನ್ನುವಂತಹ ಉದ್ವೇಗ ನನಗಿಲ್ಲ ನೋಡಿ ಅಂತಹ ಧೈರ್ಯ ಸಂಸಾರ ಅಂತಕ್ಕಂಥದ್ದು ಯಾರಿಗೆ ಅದು ವೈತರಣಿ ನದಿ ಅಂತ ಹೇಳಿ ಭಾಸವಾಗಿದೆಯೋ ಅವರಿಗೆ ಅದು ಒಂದೇ ಸಮಯ ಹೃದಯ ಪಡ್ಕೊಡುತ್ತೆ ಆದರೆ ಈ ಪುಟ್ಟ ಭಾವಕ ಹೇಳ್ತಾ ಇದ್ದಾನೆ ನನಗೇನು ಭಯ ಇಲ್ಲ ಅಂತ ಚೋಟುದ್ದ ವಾಕ್ಯ ಭಯ ಇಲ್ಲ ಆದರೆ ನನಗೆ ಒಂದೇ ಒಂದು ದುಃಖ ಇದೆ ಏನಪ್ಪ ಅದು ಅವನು ಹೇಳ್ತಾನೆ ಅವನಿಗೆ ಯಾಕೆ ಇದಿಲ್ಲ ಭಯ ಇಲ್ಲ ಅವನು ಹೇಳ್ತಾ ಇದ್ದಾನೆ ತತ್ವೀರ್ಯ ಗಾಯನ ಮಹಾನುಭ ಮಗ್ನ ಚಿಂತೆ ನನ್ನ ಚಿತ್ತ ಇದೆಯಲ್ಲ ಮನಸ್ಸು ಇದೆಯಲ್ಲ ಅದು ಮುಳುಗೋಗಿದೆ ಮಗ್ನ ಚಿಂತೆ ಮುಳುಗೋಗಿದೆ ಯಾರಲ್ಲಿ ಮುಳುಗೋಗಿದೆ ಅಂತ ಹೇಳಿದ್ರೆ ಮಹಾಮೃತದಲ್ಲಿ ಮಹಾ ಅಮೃತ ಸ್ವಲ್ಪ ಅಮೃತ ಅಲ್ಲ ಮಹಾಮೃತದಲ್ಲಿ ಮುಳುಗೋಗಿದೆ ಅದೆಂತ ಮಹಾಮೃತ ಅಂತ ಹೇಳಿದ್ರೆ ತದ್ವೀರ್ಯ ಗಾಯನ ಮಹಾಮೃತ ಆ ಭಗವಂತನ ಏನೇನು ಮಹಿಮೆ ಇದೆ ಅದನ್ನೇ ಗಾಯನ ಮಾಡ್ತಾ ಮಾಡ್ತಾ ಅದನ್ನೇ ಹಾಡ್ತಾ ಹಾಡ್ತಾ ಆ ಹಾಡು ಆ ಭಗವಂತನ ಮಹಿಮೆ ಅಂತಕ್ಕಂಥ ಮಹಾಮೃತದಲ್ಲೇ ನನ್ನ ಮನಸ್ಸು ಮುಳುಗಿ ಹೋಗು ಹೀಗಾಗಿ ಸಂಸಾರ ಯಾರ ಕೇರೆಯ ಹೀಗೆ ಹೇಳ್ತಾ ಇದ್ದಾರೆ ಆದ್ರೂ ಕೂಡ ನನಗೆ ಏನೋ ಒಂದು ಸಣ್ಣ ದುಃಖ ಇದೆ ಪರಮಾತ್ಮ ಸಣ್ಣ ದುಃಖ ಇದೆ ಏನು ಗೊತ್ತಲ್ಲ ಶೋಚೆ ತಪೋ ವಿಮುಖೇತಸ ಇಂದ್ರಿಯ ಅರ್ಥ ಮಾಯಾ ಸುಖಾಯ ಭರ ಮುದ್ವಾಹತೋ ವಿಮೂಢ ಈ ಸಂಸಾರದ ಜನರಿದ್ದಾರಲ್ಲ ಅವರನ್ನು ಕುರಿತು ಚೋಕಿಸ್ತಾ ಇದ್ದೇನೆ ಎಂತಹ ಸಂಸಾರದ ಜನರು ವಿಮುಖ ಚೇತಸ ಯಾರು ನಿನ್ನಲ್ಲಿ ಮುಖವನ್ನು ಮಾಡ್ಕೊಂಡಿಲ್ವೋ ಯಾರು ವಿಮುಖ ಚೇತಸರಾಗಿದ್ದಾರೋ ಕೇವಲ ಈ ಪರಮಾತ್ಮ ಈ ಒಂದು ಸುಖ ಯಾರೋ ಪ್ರಾಪಂಚಿಕ ಸುಖದಲ್ಲೇ ಅವರು ಮಗ್ನರಾಗಿದ್ದಾರೋ ಇಂದ್ರಿಯಾರ್ಥಗಳಲ್ಲಿ ಮಗ್ನರಾಗಿದ್ದಾರೋ ಅಂಥವ್ರು ಅದು ಎಂತಹ ಇಂದ್ರಿಯಾರ್ಥ ಮಾಯಾ ಸುಖ ನಿಜವಾದ ಸುಖವನ್ನು ಕೊಡ್ತಕ್ಕಂಥದ್ದಲ್ಲ ಮಾಯ ಸುಖ ಸುಖ ಇದು ಅನ್ನುವಂಥ ಒಂದು ಭ್ರಮೆಯನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ಹೀಗಾಗಿ ಮಾಯಾ ಸುಖ ಇದೆ ಅಂಥದ್ರಲ್ಲೇ ಅವರು ಆಸೆಯನ್ನು ಇಟ್ಕೊಂಡು ಭರ ಉದ್ವಾಹವು ವಿರೂಢ ಸಂಸಾರ ಭಾರವನ್ನು ತಮ್ಮ ಹೆಗಲು ಮೇಲೆ ಹಾಕಿಕೊಂಡಿದ್ದಾರೆ ಇದರಿಂದ ನನಗೆ ಶಾಶ್ವತವಾದ ಸುಖವ ಸಿಗ್ತಾ ಇದೆ ಇದರಲ್ಲಿ ಹಿಂದೆ ವ್ಯಾಖ್ಯಾಕಾರಗಳು ಒಂದು ಸುಂದರವಾದ ಕಥೆಯನ್ನು ಹೇಳ್ತಾ ಮುಂದ್ಯಂ ಭ್ರಮೋನು ಪರಮಾತ್ಮ ನನಗೊಬ್ಬನಿಗೆ ಮುಕ್ತಿ ಬೇಡ ನಾನು ನೀನು ಒಂದು ವೇಳೆ ನನ್ನ ಮುಕ್ತಿಯನ್ನು ಕೊಡೋದಾದ್ರೆ ಈ ಸಂಸಾರ ನಡೆದಿರುವಂತಹ ಎಲ್ಲ ಈ ಜನರು ಏನಿದ್ದಾರೋ ಅವರೆಲ್ಲರೂ ನಾನು ಕರ್ಕೊಂಡು ಹೋಗ್ತೀನಿ ಜೊತೆಗೆ ನನಗೊಬ್ಬರಿಗೆ ಮುಕ್ತಿ ಬೇಡ ಅದನ್ನು ನನಗೆ ಯೋಚಿಸುವುದಿಲ್ಲ ನನಗೆ ಇವರೆಲ್ಲರೂ ನನ್ನ ಜೊತೆಗೆ ಮುಕ್ತರಾಗಬೇಕು ಅದಕ್ಕೆ ವ್ಯಾಖ್ಯಾ ಹೇಳ್ತಾರೆ ನನ್ನ ಕತೆ ನರಸಿಂಹ ಹೇಳಿದಂತೆ ಊಟ ನೀನೇನು ಹೇಳ್ತಾ ಇದ್ಯಾ ಮಗು ಅವರನ್ನೆಲ್ಲ ಮುಕ್ ಮುಕ್ತರನ್ನಾಗಿ ಮಾಡ್ತೇನೆ ನನ್ನ ಜೊತೆಗೆ ವೈಕುಂಠಕ್ಕೆ ಕರ್ಕೊಂಡು ಹೋಗ್ಬೇಕು ಅಂಥೇಳಿ ದಯವಿಟ್ಟು ಕೇಳ್ಕೊಂಡು ಬಾರು ನನ್ನ ಜೊತೆಗೆ ವೈಕುಂಠಕ್ಕೆ ಹೋಗ್ತಾ ಇದ್ದಾರೆ ಕೇಳ್ಕೊಂಡು ಹೋಗ ಸಂತೋಷದಿಂದ ಹೋದಾಗ ಬಾಗ ಅವರನ್ನು ಕೇಳಿದಂತೆ ಅವರು ಹೇಳ್ತಾ ಇಲ್ಲ ನನಗೆ ತುಂಬಾ ಇಷ್ಟ ದೊಡ್ಡ ಜಮೀನಿದೆ ಇದನ್ನೆಲ್ಲ ಉಡಬೇಕು ನಂತರ ಹುಟ್ಟ್ಮೇಲೆ ಇದೆಲ್ಲ ದೊಡ್ಡ ದೊಡ್ಡ ಬೆಳೆ ಆಗುತ್ತೆ ಅದು ಮಾರಬೇಕು ಮಾರುಕಟ್ಟೆಗೆ ತೆಗೆದುಕೊಂಡು ಹೋದ್ಮೇಲೆ ಇನ್ನೊಂದು ಆ ಸಾಮಾನು ತಗೊಳ್ಬೇಕು ಈ ಸಾಮಾನು ತೊಗೊಳ್ಬೇಕು ನನ್ನ ಮಗಳು ಮದುವೆ ಮಾಡಬೇಕು ಇದೆಲ್ಲ ಆದ ಮೇಲೆ ಬೇಕಿದ್ರೆ ಬರ್ತೇನೆ ಸರಿ ಆಯಿತು ಎಲ್ಲ ಬೆಳೆ ಹುಡ್ಕೊಂಡು ಹೋಗುವಂತೆ ಎಲ್ಲೂ ಅವನಿಗೆ ಯಾರೂ ಸಿಗ್ಲಿಲ್ಲ ಕೊನೆಗೆ ಒಂದು ಹಂದಿ ಮರಿ ಸಿಕ್ತಂತೆ ಅದ ನಂತರ ಹಂದಿ ಎತ್ತಂತೆ ನೋಡಪ್ಪ ನನ್ನ ಜೊತೆ ನಿಮ್ಮ ವೈಕುಂಠಕ್ಕೆ ಬರ್ತೀಯ ಅಂತ ಕೇಳ್ತಂತೆ ವೈಕುಂಠ ಅಂದ್ರೆ ಏನದು ಅಂತ ನನಗೆ ನೋಡಪ್ಪ ನಾನು ಯಾವತ್ತು ನಾನು ಸ್ವಂತ ಡಿಸಿಷನ್ ತಗೊಳ್ಳೋದಿಲ್ಲ ನಾನು ನನ್ನ ಮನೆಯೊಳಗೆ ಕೇಳಬೇಕು ಹೀಗಾಗಿ ನನ್ನ ಮನೆಯೊಳಗ ಕೇಳ್ಕೊಂಡು ಬರ್ತೇನೆ ಮಾಡೆಯವಳು ಮಾನೆಯವಳ ಪರ್ಮಿಷನ್ ಇದ್ರೆ ನಾವು ಒಟ್ಟಿಗೆ ಹೋಗ್ಬೋದಾ ನಾವು ಮೂರು ಜನ ಒಟ್ಟಿಗೆ ಹೋಗ್ಬೋದಾ ಅಂತ ಆಯ್ತು ಅದಕ್ಕೆ ಏನಂತೆ ನೀವು ಮೂರ್ ಜನ ಏನು ನೂರ್ ಜನ ಕರ್ಕೊಂಡ್ಬಹುದು ಬಾ ನಾನ್ ಕರ್ಕೊಂಡು ಹೋಗ್ತೇನೆ ವೈಕುಂಠಕ್ಕೆ ಸರಿ ಆ ಹಂದಿ ಹೋಯ್ತು ಹೋಗಿ ಮನೆಯವ್ರಿಗೆ ಕೇಳ್ತಂತೆ ನೋಡೆ ಈ ತರ ಹೇಳ್ತಾ ಇದ್ದಾರೆ ಪ್ರಹ್ಲಾದ ಆ ಹುಡುಗ ಈ ತರ ಹೇಳ್ತಾ ಇದ್ದಾನೆ ವೈಕುಂಠಕ್ಕೆ ಕರ್ಕೊಂಡು ಹೋಗ್ತಾನಂತೆ ತುಂಬಾ ಚೆನ್ನಾಗಿರತ್ತಂತೆ ಯಾವುದೇ ದುಃಖವಿಲ್ವಂತೆ ಆನಂದವೋ ಆನಂದವಂತೆ ಅಂತ ಆಗ ಆ ಹೆಣ್ಣು ಹೇಳ್ತಂತೆ ನೋಡ್ರಿ ನಿಮಗೆಲ್ಲ ಅದೆಲ್ಲ ಗೊತ್ತಿಲ್ಲ ಮನೆ ಜವಾಬ್ದಾರಿ ನನ್ ಮೇಲೆ ನೀವೇನೋ ವೈಕುಂಠಕ್ಕೆ ಕರ್ಕೊಂಡು ಹೋಗ್ತೀರಾ ಆದ್ರೆ ದಿನನಿತ್ಯ ಬೇಕಾಗುವಂತ ಅಡಿಕೆಯನ್ನು ನಾನು ಮಾಡಬೇಕು ಈಗ ನಾವು ತಿನ್ನುವಂತ ಆಹಾರ ಅಲ್ಲಿ ಸಿಗ್ತದೆ ಇಲ್ಲಿ ಕೇಳ್ಕೊಂಡ್ ಬೇರೆ ನಾನು ಬರ್ತೇನೆ ಇಲ್ಲದೆ ಹೋದ್ರೆ ಬೇಡ ನಮಗೂ ವೈಕುಂಠಕ್ಕೂ ಯಾವುದೇ ಸಮುದ್ರ ಇಲ್ಲ ಹೀಗಾಗಿ ಆ ಪ್ರಹ್ಲಾದ ಕೊನೆಗೂ ಯಾರನ್ನೂ ಜೊತೆಗೆ ಕರ್ಕೊಳ್ಳದೆ ನರಸಿಂಹನ ಎದುರು ಬರಬೇಕಾಯಿತು ಅಂತ ಹೇಳಿ ವ್ಯಾಖ್ಯಾಕಾರರು ಹೇಳ್ತಾರೆ ಇದರು ಹೀಗೆ ಯಾರಿಗೂ ಈ ಒಂದು ಪರಮ ಸುಖ ಬೇಕಾಗಿಲ್ಲ ಎಲ್ಲರಿಗೂ ಬೇಕಾಗಿರೋದು ಏನು ಅಂತ ಹೇಳಿದ್ರೆ ಆ ಸುಖ ಪ್ರಾಪಂಚಿಕ ಸುಖ ಆದ್ರೆ ಪಾಪ ಅವನು ತಯಾರಿದ್ದೇನೆ ನಾನು ಕರ್ಕೊಂಡು ನನ್ನ ಪುಣ್ಯದಿಂದ ನನ್ನ ಭಕ್ತಿ ನಾನು ಕರ್ಕೊಂಡು ಹೋಗಿ ಯಾರು ಬರ್ತೀರ ಆಗ ನರಸಿಂಹ ಹೇಳ್ತಾನೆ ಆಯ್ತಪ್ಪ ನಿನಗದೆಲ್ಲ ಆಯ್ತು ಬಿಟ್ಟಾಕೋ ನಿನಗೂ ವರ ಕೊಡ್ತೇನೆ ನಿನಗೆ ಈ ವರ ಕೊಡ್ತೇನೆ ಆ ವರ ಕೊಡ್ತೇನೆ ಆ ವರ ಕೊಡ್ತೇನೆ ಈ ವರ ಕೊಡ್ತೇನೆ ಅಂತ ಈ ಕಿಲಾಡಿ ಬಾಲಕ ಏನು ಹೇಳ್ತಾನೆ ಬರ್ತಾ ಮಾಲೋಭಯ ಉತ್ಪತ್ತಿಯ ಅಸಕ್ತಂ ಕಾಮೇಶಿ ತತ್ಸಂಗೀತೋ ನಿರ್ವಿಣ್ಣು ಮುಮುಕ್ಷು ತ್ವಾಮ್ ಉಪಾಶ್ರಿತ ಪರಮಾತ್ಮ ಏನ ಏನು ಮಾತಾಡ್ತಾ ಇದೆಯಾ ನೀನು ನನ್ನನ್ನು ಯಾಕೆ ಪುನಃ ಪುನಃ ಮೋಹಕ್ಕೆ ಸಿಲ್ ಸಿಲುಕಿಸ್ತಾ ಇದೆಯಾ ಏನೋ ನಿರ್ ಬಹುಶಃ ಅಲ್ಲಲ್ಲ ಅದು ನಿನ್ನ ಇದಲ್ಲ ಲೋಕಕ್ಕೆ ಭಕ್ತರು ಯಾವ ರೀತಿ ಇರ್ತಾರೆ ಅಂತ ತೋರಿಸ್ಲಿಕ್ಕೆ ಅವರು ಈ ರೀತಿ ಪ್ರಲೋಭನೆಯನ್ನು ಆದರೆ ಬೇರೆಯವರಿಗೆ ಪ್ರಲೋಭನೆ ಕೊಡಲೇಬೇಕಾಗಿದೆ ಸುಮ್ಮನೆ ದೂರದಿಂದ ಎಲ್ಲ ತೋರಿಸಿದ ಸಾಕು ಝಪ್ಪಾಗ ಹೇಳ್ಕೊಂಡು ಬಿಡ್ತಾರೆ ಇದು ಭಕ್ತರಿಗೂ ಬೇರೆಯವರಿಗೂ ಇರತಕ್ಕಂಥ ವ್ಯತ್ಯಾಸ ಹೇಳ್ತಾನೆ ಮಾಂ ಪ್ರಲೋಭಯ ಉತ್ಪತ್ತಿಯ ಅಸಕ್ತಂ ಕಾಮೇಶು ತೈ ವರೈಹಿ ತತ್ಸಂಗೀತೋ ನಿರ್ವಿಣ್ಣು ಮುಕ್ಷು ಉಪಾಶ್ರಿತ ನಿನ್ನನ್ನನ್ನೇ ನಾನು ಶರಣ ಹೊಂದಿದ್ದೇನೆ ಪ್ರಭೋ ನಿನ್ನನ್ನೇ ನಾನು ಶರಣ ನಿನ್ನ ಹೊರತಾಗಿ ನನಗೆ ಬೇರೆ ಏನು ಬೇಕಾಗಿಲ್ಲ ಭೃತ್ಯ ಲಕ್ಷಣ ಜಿಜ್ಞಾಸು ಭಕ್ತಂ ಕಾಮೇಶು ಅಚೋದಯ ಭವಾನ್ ಸಂಸಾರ ಬೀಜೇಶು ಹೃದಯ ಗ್ರಂಥಿಷು ಪ್ರಭೋ ಎಂತಹ ಮಾತು ಅವನು ಒಂದೊಂದು ಮಾತನ್ನ ಆಸ್ವಾದನೆ ಮಾಡಬೇಕು ಅಮೃತ ಅಮೃತ ಅನ್ನುವ ಅವನು ಹೇಳ್ತಾನೆ ತೇವಕಾದವನು ಯಾವತ್ತು ತಾನು ಹೇಳ್ಬೇಕು ಅಂತ ಹೇಳಿ ಅವನು ಸ್ವಾಮಿಯಿಂದ ಕೇಳುವುದಿಲ್ಲ ಹಾಗೆ ಕೇಳಿದ್ರೆ ಅವನು ನಿಜವಾದ ಸೇವಕ ನಿನಗೇನು ಬೇಕೋ ನನಗೇನು ಬೇಕೋ ನಿನಗೆ ಗೊತ್ತಿದೆ ನೀನು ಕೊಡ್ತೀಯ ನಾನೇ ಕೇಳೋದಿದೆ ಹಾಗೆ ಸ್ವಾಮಿ ಅನ್ನೋನು ಕೂಡ ನಿನಗೇನು ಬೇಕೇನೋ ಅಂತ ಯಾವತ್ತು ಕೇಳೋದಿದೆ ಯಾರು ಕೇಳ್ತಾರಾ ನಿನಗೇನೋ ಬೇಕೇನೋ ಅಂತ ಹೇಳಿ ಕೇಳಿದ್ರೆ ಅವ್ನು ಹೇಳ್ತಾನೆ ನನಗೆ ಐನೂರು ರೂಪಾಯಿ ಬೇಕು ಅಂತ ಕೂಲಿ ಹೇಳೋದು ರೂಪಾಯಿ ಆದ್ರೆ ಅವನು ಹೇಳ್ತಾನೆ ನಿನಗೇನೋ ಬೇಕು ಅಂದರೆ ಐನೂರು ರೂಪಾಯಿ ಬೇಕು ಅಂತ ಹಾಗೆ ಯಾವ ಸ್ವಾಮಿನೂ ಕೇಳೋದಿಲ್ಲ ಹಾಗೆಯೇ ಕೂಡ ಯಾರು ತನ್ನ ಭೃತ್ಯನನ್ನ ಸೇವಕನನ್ನ ಕೇಳ್ತಾನೋ ಅವನು ಕೂಡ ನಿಜವಾದ ಸ್ವಾಮಿಯಾಗಿರಲಾರ ಆದ್ರೂ ನೀನು ಈ ರೀತಿ ಯಾಕನ್ನ ಈ ರೀತಿ ಸತಾಯಿಸ್ತಾ ಇದೆಯಾ ಅಖಿಲ ಗುರು ಘಟಕ ಕರುಣಾತ್ಮನ ಎಸ್ತ ಆಶಿಷ ಆಶಾಸ್ತೆ ನಸೃತ್ಯ ಸವೈ ಮಣಿಕ್ ಅನ್ಯಥಾ ತೇ ಅಖಿಲ ಗುರು ಅಖಿಲ ಗುರು ಹೇ ಇಡೀ ಜಗತ್ತಿನ ಸೃಷ್ಟಿಯ ಗುರು ನ ಅನ್ಯತಾತೆ ಘಟೆಯತ ಕರುಣಾತ್ಮನಃ ನೀ ಏನ್ ಕೊಡ್ತೀಯ ಅದು ಆ ಆ ಭಕ್ತನಿಗೆ ಆ ಸೇವಕನಿಗೆ ಅದು ಸರ್ವತಾ ಪ್ರೀತಿಯನ್ನು ಉಂಟು ಮಾಡ್ತಾರೆ ಎಷ್ಟ ಆಶಿಷ ಆಶಾಸ್ತೆ ಇದಕ್ಕಿಂತಲೂ ಹೆಚ್ಚಾಗಿ ಯಾವುದೇ ಭಕ್ತ ನಿಂದ ಏನಾದ್ರೂ ಬೇಡಿದ್ದೇ ಆದ್ರೆ ಪ್ರಾಪಂಚಿಕ ವಸ್ತುವನ್ನು ಏನಾದ್ರೂ ಬೇಡಿದ್ದೆ ಆದ್ರೆ ಕೇಳ್ಕೊಂಡ್ಬಿಡೋ ನಸ ಸವೈ ಮಣಿ ಅವನು ಸೇವಕ ಅಲ್ಲ ಅವನೊಬ್ಬ ವಣಿಕ್ರೇಡರ್ ಅವನೊಬ್ಬ ವ್ಯಾಪಾರಸ್ಥ ಹೇ ಪರಮಾತ್ಮ ನಾನು ನಿನಗೆ ನೂರು ನಮಸ್ಕಾರ ಹಾಕ್ತೇನೆ ನನಗ ಪ್ರಮೋಷನ್ ಕೊಡಿಸು ಇದು ಇದು ವ್ಯಾಪಾರಸ್ಥರು ಆ ಭಕ್ತಿಯ ವ್ಯಾಪಾರ ಮಾಡ್ತಾ ಇದ್ದಾನೆ ಯಾರು ಮಿಥ್ಯಾ ಭಕ್ತ ಆದರೆ ಪ್ರಹಲ್ಲ ಭಕ್ತರು ಆ ರೀತಿ ಮಾಡುವುದಿಲ್ಲ ನನಗೇನು ಬೇಕಾಗಿಲ್ಲ ನೀನು ಹೊರತು ಬೇರೆ ಏನು ಬೇಕಾಗಿಲ್ಲ ಆಗ ನರಸಿಂಹ ಒಂದು ಮಾತು ಹೇಳ್ತಾನೆ ಆ ಮಾತು ಇಡೀ ಭಕ್ತ ಕುಲಕ್ಕೆ ಒಂದು ಆದರ್ಶಪ್ರಾಯ ಹೇಳ್ತಾನೆ ಲೋಕೆ ಭಕ್ತಾ ತಾ ಭವೇ ಖಲು ಭಕ್ತಾಂತ್ ಪ್ರತಿರೂಪು ಎಂತಹ ಮಾತಿ ಒಂದೊಂದು ಆಸ್ವಾದನೆ ಮಾಡಬೇಕಾ ಭಗವಂತನ ಮಾತುಗಳಿಗೆ ಿ ಪುರುಷಾಹ ಲೋಕೆ ಈ ಲೋಕದಲ್ಲಿ ಇನ್ನು ಮುಂದೆ ಬರ್ತಂತಹ ಎಲ್ಲ ಪುರುಷರು ಎಲ್ಲ ಮನುಷ್ಯರು ನಿನ್ನಂತೆಯೇ ಅವರು ಆದರೆ ಆಗ ನಿಜವಾದ ಭಕ್ತಿವಂತರು ಅಂತ ಅನಿಸ್ಕೊಡ್ತಾರೆ ಅದು ಬಿಟ್ಟು ಯಾರಂತೆ ಪ್ರಹ್ಲಾದ್ಮಂತೆ ಕೇವಲ ಭಕ್ತಿಯೊಂದನ್ನೇ ನನ್ನನ್ನೇ ಅವರು ಬಯಸಬೇಕು ಇಡೀ ಭಕ್ತ ಕುಲಕ್ಕೆ ರೋಲ್ ಮಾಡಲ್ ಯಾರು ಪ್ರತಿ ರೂಪ ರೋಲ್ ಮಾಡೆಲ್ ಅಂತ ಕರೆಕ್ಟಾಗಿ ಹೇಳೋದಾದ್ರೆ ಭಕ್ತ ಅಂದ್ರೆ ಯಾರು ಅಂತ ಯಾರು ಕೇಳೋದಾದ್ರೆ ನಾನು ಹೇಳ್ತೇನೆ ನೀನು ನೋಡಿ ಪ್ರಹ್ಲಾದ್ ಅಂದಂತೆ ಆಗೋದಾದ್ರೆ ಅವರು ಭಕ್ತರು ಅದಿಲ್ಲದೆ ಹೋದ್ರೆ ಭಕ್ತರಲ್ಲ ಅಷ್ಟೇ ಹೀಗೆ ಹೇಳ್ಬಿಡ್ತಾನೆ ಭವಾನ ಮೇ ಕಲು ಭಕ್ತಾನ ಸರ್ವೇಶ ಪ್ರತಿರೂಪ ಧು ಭಕ್ತರಿಗೆಲ್ಲ ನೀನೇ ಆದರ್ಶಪ್ರಾಯ ನಿನ್ನಂತೆ ಎಲ್ಲರೂ ಆಗಬೇಕು ಇದು ಭಗವಂತನ ಬಾಯಿಯಿಂದ ಬರ್ತಕ್ಕಂತಹ ಸಾಕ್ಷಾತ್ ಮಾತುಗಳು ಇವನು ಬಂದಾಗ ಇನ್ನೇನು ಅವನಿಗೆ ಸರ್ಟಿಫಿಕೇಟ್ ಬೇಕು ಯಾವ ಸರ್ಟಿಫಿಕೇಟು ಬೇಕಾಗಿಲ್ಲ ಅವನು ಭಗವಂತನೇ ಹೊಗಳ್ಬಿಟ್ಟು ಇನ್ನೇನು ಬೇಕಾಗಿಲ್ಲ ಆದಲೂ ಕೂಡ ಅವನಿಗೆ ಯಾವುದೇ ರೀತಿಯ ಒಂದು ಅಹಂಕಾರವೇ ದರ್ಪವೇ ಆಗಲಿ ಉಂಟು ಇಲ್ಲ ಪ್ರಾಹ್ಲಾದ ಕೊನೆಯೂ ಕೂಡ ಯಾವಾಗ ಈ ಬಲಿ ಬಲಿಯನ್ನು ವಾಮನ ಮೆಟ್ಟುವಾಗ ಅವನೇ ಇದು ಮಾಡೋ ಬರ್ತಾನೆ ಊರು ಬರ್ತಾನೆ ದಯವಿಟ್ಟು ಹೇ ಪರಮಾತ್ಮ ದಯವಿಟ್ಟು ನನ್ನ ಈ ಇವನನ್ನು ಕಾಪಾಡು ವಂಶಸ್ಥರನ್ನ ಕಾಪಾಡು ಕಾಪಾಡು ಅಂತ ಹೇಳಿ ಆಗೊಂದು ವಿನಮ್ರತೆ ಅದೇ ಇರ್ತದೆ ಆ ದರ್ಪ ಇರಲಿಲ್ಲ ನಾನು ಆ ಭಗವಂತನ ಭಕ್ತ ನನ್ನ ವಂಶಸ್ಥರನ್ನೇ ನೀನು ಈ ರೀತಿ ಮಾಡ್ತಾ ಇದ್ದಿಲ್ಲ ನೀನು ಏನು ಧೈರ್ಯ ಈ ರೀತಿ ಹೇಳಿಲ್ಲ ಅದರಲ್ಲೂ ವಿನಯ ಅದರಲ್ಲೂ ವಿನಯ ಅದು ಈ ನಿಜವಾದ ಭಕ್ತರ ಲಕ್ಷಣ ಇದಿಷ್ಟು ಪರಮ ಪ್ರೇಮ ರೂಪ ಇದ್ರ ಬಗ್ಗೆ ನಾವು ನೋಡಿದ್ವು ಮುಂದಿನ ತರಗತಿಯಲ್ಲಿ ಅಮೃತ ಸ್ವರೂಪ ಅನ್ನುವಂತಹ ಅದರ ಇನ್ನೊಂದು ಸ್ವರೂಪದ ಬಗ್ಗೆಯನ್ನು ನೋಡೋಣ ಓಂ ಪೂರ್ಣಮದಃ ಪೂರ್ಣ ಮಿದ ಪೂರ್ಣ ಪೂರ್ಣಮುಧತೆ ಪೂರ್ಣಸ್ಯ ಪೂರ್ಣ ಮಾದಾಯ ಪೂರ್ಣಮೇವಶಿಷ್ಯತೆ ಓಂ ಶಾಂತ ತಿರಿ ಶ್ರೀಕೃಷ್ಣಾರ್ಪಣ ವಸ್ತು ನೀವು ಕೂತ್ಕೊಡುವಾಗ ದಯವಿಟ್ಟು ಎಲ್ಲ ಮುಂದಗಡೆ ಬರಬೇಕು ಯಾವಾಗ ಈ ಮುಂದ್ಗಡೆ ಜಾಗ ಉಳಿಬೇಡಿ